ಮಂಗ ಓ ಸ್ಥಾಪಕ ಧರ್ಮಸ್ಯವಧರ್ಮಸ್ವೂ ಅವತಾರೃಷ್ಣ ವಸುದೇ ವಸುತ ಕಂಸಚಾಣೂರಮರ್ದನ देवकी ೀ ಪರಮ ಕೃಷ್ಣ ವಂದೇ ಜಗದ್ಗುರು वचन ಜಗತಿ ಮಾಧವಸ್ತೆ ವಚನರಚನೇಕಂ ಕೇವಲ ಚಾಕಲಯ್ಯ ಧ್ರುವಪದಾ ಯತ್ೃ ಧ್ರವೋ ಸಕಲಕುಶಲ ಪಾತ್ರ ्रह्मपुत्री जनजलप निर्भया एक कुमार गर्ग विष्णुक शेष उधव आरुणि हनुमदीभीषणाद्याचारन्वत सूत्र शुवा ಅಲ್ಲಿ ಇಲ್ಲಿಯವರೆಗೂ ಹೇಳಿದಂತಹ ಭಕ್ತಿ ಹಾಗೂ ಅದರ ಸಾಧನಾ ಮಾರ್ಗಗಳು ಕೇವಲ ನನ್ನೊಬ್ಬಂದೇ ಮತ ಅಲ್ಲ ನಾರದ್ನೊಬ್ಬಂದೇ ಮತ ಅಲ್ಲ ನನ್ನ ಜೊತೆಗೆ ಬೇರೆಯ ಭಕ್ತಿ ಆಚಾರ್ಯರು ಕೂಡ ಇದೇ ಮತವನ್ನು ಹೊಂದಿದ್ದಾರೆ ಅಂಥೇಳಿ ಹಾಗಿದ್ರೆ ಯಾರ್ಯಾರು ಅಂದರೆ ಅಲ್ಲಿ ಕೆಲವರ ಹೆಸರನ್ನು ಮಾತ್ರ ಕೊಟ್ಟು ಲಿಸ್ಟ್ ಇನ್ನೂ ಹನುಮಂತನ್ ಬಾಲತ್ತರ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಗೊತ್ತಾಗಿ ಆದಯೋ ಅಂತ ಸೇರಿಸ್ಬಿಟ್ಟು ಯಾಕೆಂದರೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ಹೇಳಲಿಕ್ಕಾಗುವುದಿಲ್ಲ ಇದರಲ್ಲಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಇವರ ಒಂದು ಗುಣವನ್ನು ತೋರಿಸಿದ್ದಾರೆ जन जल निर्भया जन जल निर्भया अंदी तरगले को नोड़ी जनर यहा सामान्य मातु हदरूद कविगड़ी अद्के जीवन मुक्ति विवेक बता साधकना जनर मातुगे अंदर जनर हेल्ता शुचि पिशाचो विचलो विचक्षण क्षमोप्यशक्त बलवांच दुष्ट निश्चित चोर सुभवि कामी को लोकम आराधय समर्थ ಒಂದು ವೇಳೆ ಇವನು ಶುಚಿಯಾಗಿದ್ದರೆ ಬಾಹ್ಯವಾಗಿ ಅಂತರವಾಗಿ ಶುಚಿಯಾಗಿದ್ದರೆ ಇವನನ್ನು ಪಿಶಾಚ ಅಂತ ಹೇಳ್ತಾರಂತೆ ಜನರು ಯಾಕೆ ಜನರು ಯಾಕೆ ಈ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಅವ್ರ ಇಚ್ಛೆ ಅವ್ರ ಮನಸ್ಸಿಗೆ ಏನೋ ಒಂದು ಕಾಣ್ತು ಆದ್ರಿಂದ ಅವ್ರು ಹೇಳ್ದು ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ಹೇಳ್ದು ವಿಚಲಹ ವಿಚಕ್ಷಣ ಅತ್ಯಂತ ಬುದ್ಧಿವಂತನಾದನ್ನು ಕಂಡು ಅವ್ರು ಹೇಳ್ತಾರೆ ಇನ್ನೊಂದು ಒಬ್ಬ ಚಂಚಲ ಸ್ವಭಾವದವನು ಅಂತ ರೆಸ್ಟ್ಲೆಸ್ ಪರ್ಸನ್ ಅಂತ ಚಂಚಲ ಸ್ವಭಾವ ಇನ್ನು ಸುಮ್ಮನೆ ಕೂತಿರೋಕ್ ಬರೋದಿಲ್ಲ ಒಂದು ನಿಮಿಷ ಇಲ್ಲಿ ಓಡಾಡ್ತಾನೆ ಅಲ್ಲಿ ಓಡಾಡ್ತಾನೆ ಅಲ್ಲಿ ಮಾಡ್ತಾನೆ ಮಾ ಬುದ್ಧಿ ಹೊಡ್ತಾನೆ ಅವನು ಅಂತ ಕ್ಷಮೋ ಅತಿ ಅಶಕ್ತ ಒಂದು ವೇಳೆ ಅವನಲ್ಲಿ ಕ್ಷಮಾಗುಣವಿದ್ರೆ ಕ್ಷಮಾಗುಣ ಅಂದ್ರೆ ಏನು ಬೇರೆಯವರು ಏನಂದ್ರೂ ಕೂಡ ನಿಂದಿಸಿದ್ರು ಕೂಡ ಅದನ್ನು ಸಮಚಿತ್ತತೆಯಿಂದ ಒಳಗೂ ಕೂಡ ನೊಂದುಕೊಳ್ಳದೆ ಅದು ಇಂಪಾರ್ಟೆಂಟ್ ಮನಸ್ಸಿನಲ್ಲಿಯೂ ಕೂಡ ನೊಂದುಕೊಳ್ಳದೆ ಅವನು ಸಹಿಸಿಕೊಳ್ಳುತ್ತಾನೆ ಕ್ಷಮಿಸುತ್ತಾನೆ ಅದು ಸಾಮಾನ್ಯ ಆ ಜನರ ಸಾಮಾನ್ಯವಾದಂತಹ ಒಂದು ಗುಣ ಅಂತ ಹೇಳಿ ಅಂಥವನನ್ನು ಏನಂತಾರೆ ಅಶಕ್ತ ಏನು ಕೆಲಸಕ್ಕೆ ಬಾರದು ಅವನು ಅದಕ್ಕಿಂತ ಸುಮ್ಮನೆ ಇದ್ದಾನೆ ಅಂತ ಇದರಲ್ಲಿ ನಾವು ಡಿಫರೆನ್ಸ್ ನೋಡಬೇಕು ಸಾಮಾನ್ಯ ಜನರಿಗೆ ಈ ಮಾತು ಒಪ್ಪುತ್ತದೆ ಸಾಮಾನ್ಯ ಜನರ ಮಾತನ್ನು ಹೇಳುವುದಾದರೆ ಅವನು ಅಶಕ್ತ ಹೇಳಿ ಅಂತ ಯಾಕೆ ಎದುರಿಸಲಿಕ್ಕೆ ಬರುವುದಿಲ್ಲ ಆದರೆ ಇವನ ವಿಷಯದಲ್ಲಿ ಆ ರೀತಿ ಅಲ್ಲ ಅದನ್ನ ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆ ಕೊಡ್ತಾರೆ ಯಾವ ರೀತಿ ಇಲ್ಲ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂತೆ ನಿಮ್ಗೆ ಆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ಈಗ ಒಂದು ಸೊಳ್ಳೆ ಸಣ್ಣ ಸೊಳ್ಳೆ ಸಣ್ಣ ಸೊಳ್ಳೆ ಬಂದು ದೊಡ್ಡ ಕೋಣ ಇದೆಯಲ್ಲ ಅದ್ರ ಕೊಂಬೆ ಮೇಲೆ ಕೂತ್ಕೊಡ್ತಂತೆ ಕೊಂಬ ಮೇಲೆ ಕೂತ್ಕೊಂಡಾಗ ಅದಕ್ಕನ್ಸ್ತಂತೆ ಈ ಕೋಣಕ್ಕೆ ನನ್ನಿಂದ ಏನೋ ಕಿರಿಕಿರಿ ಆಗಿತ್ತೋ ಎಂತೆಯೋ ಅದರಿಂದ ಕ್ಷಮಾಪಣೆ ಕೇಳ್ತಂತೆ ಕೋಣದ ಹತ್ರ ಹೆಲೋ ಕೋಣ ದಯವಿಟ್ಟು ಕ್ಷಮಿಸು ನಾನು ನಿನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನಿನ್ನ ಮೇಲೆ ಕೂತು ಏನು ಹೆಚ್ಚಿಗೆ ಕಿಳ್ಕೊಡ್ಬೇಡಪ್ಪ ಅಂತ ಕೋಣ ಕೇಳಿಸ್ಲೇ ಇಲ್ಲ ಅದು ಒಂದು ಎರಡು ಮೂರು ಸಲ ಈ ರೀತಿ ಹೇಳಿದ್ಮೇಲೆ ಓಹ್ ನನ್ನ ಕೋಡೆ ಮೇಲೆ ಯಾರೋ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅದಕ್ಕೆ ಭಾಗವಾಗಿ ನಾನು ಹೇಳ್ತಂತೆ ಗೆಳೆಯ ಏನು ಹೆದರ್ಬೇಡ ನನಗೆ ನೀನು ಕೂತ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದಂತಹ ನನಗೆ ಅನನುಕೂಲ ಆಗ್ತಾ ಇಲ್ಲ ಬೇಕಿದ್ರೆ ನೀನು ನೀನು ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಇದೆಯೋ ಅದೆಲ್ಲವನ್ನು ಸೇರಿಸಿ ಬೇಕಿದ್ರೆ ನನ್ನ ಕೋಡೆ ಮೇಲೆ ಬಂದು ಕೂತ್ಕೋ ಆದರೂ ಕೂಡ ನನಗೇನು ಕಿಂಚಿತ್ತು ಬೇಜಾರಾಗುವುದಿಲ್ಲ ಯಾಕೆ ಶಕ್ತಿ ಆ ಶಕ್ತಿ ಅಷ್ಟಿದೆ ಸಹನ ಸಹನೀಯ ಶಕ್ತಿ ಇದೆಯಲ್ಲ ಅಲ್ಲಿ ಅಷ್ಟಿರೋದ್ರಿಂದ ಏನೂ ಅನಿಸ್ತಾ ಇಲ್ಲ ಎಲ್ಲಿಯೂ ಅನಿಸ್ತಾ ಇದೆ ಅದೇ ಸೊಳ್ಳೆಗೆ ಇದೇ ಸೊಳ್ಳೆ ಒಂದು ಹನಿ ಸಮುದ್ರದ ನೀರೇ ಸಾಕು ಅದನ್ನು ನಾಶ ಮಾಡಬೇಕು ಯಾಕೆ ಅಲ್ಲಿ ಶಕ್ತಿ ವಿಶೇಷ ಕಡಿಮೆ ಇದೆ ಇಲ್ಲಿ ಶಕ್ತಿ ವಿಶೇಷ ಜಾಸ್ತಿ ಇದೆ ಕೋಣದಲ್ಲಿ ಸೊಳ್ಳೆ ಇಲ್ಲಿ ಕಡಿಮೆ ಇದೆ ಈ ಆಧ್ಯಾತ್ಮಿಕ ಶಕ್ತಿವಂತನಾದವನ್ನು ಇಂತಹ ಸಣ್ಣ ಸಣ್ಣ ಜನರ ಜಲ್ಪಗಳಿಗೆ ಜಲ್ಪ ಅಂದ್ರೆ ಹರಟೆ ಅಂತ ಹರಟೆಯ ಮಾತುಗಳಿಗೆ ಕೆಲಸಕ್ಕೆ ಬಾರದಿರುವಂತಹ ಮಾತುಗಳಿಗೆ ಆತ ಕಿವಿಗೊಡುವುದಿಲ್ಲ ಕಿವಿಗೊಡುವುದಿಲ್ಲ ಅದೇ ಯಾರಾದರೂ ಬಲ್ಲವರು ಮಾತನಾಡಿದ್ರೆ ಅವನು ಕೇಳಿಸ್ಕೊಡ್ತಾರೆ ಆ ಇದರಲ್ಲಿ ಏನೋ ಒಂದು ತತ್ವ ಇದೆ ಸಾಧ್ಯ ಅಂತ ಇದೆಲ್ಲ ಕಾಡು ಹರಟೆ ಏನು ಉಪಯೋಗಕ್ಕೆ ಬಾರದು ಹಾಗೆ ಕ್ಷಮೋ ಅಪಿ ಅಸಕ್ತ ಅವನ ಕ್ಷಮಿ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಇವನು ಇವು ಯಾವುದೋ ಕೆಲಸಕ್ಕೆ ಬಾರ್ದು ಅಂತ ಸಮಾಜ ತಿಳ್ಕೊಳುತ್ತೆ ಬಲವಾಂಶ ದುಷ್ಟ ಸರಿ ಬಲ ಇದ್ರೆ ಅವನಿಗೆ ಕದೀಮ ಇರಬೇಕು ಅಥವಾ ರೌಡಿ ಇರಬೇಕು ಅವನು ಒಳ್ಳೆಯ ಗುಣ ಇದ್ರೂ ಕೂಡ ಹೀಗೆ ಹೇಳೋದು ಏನೋ ಕಟ್ಟ ಅವನು मई कटे जोर आए दांडीग इत निश्चित चोर कूतक सालान नंबर वन कड ऐनो ये यहा मन कौन ऐनो अग भाव सुभगोपि कामी भाग्यवंत ಅವನಿಗೆಲ್ಲ ಬೇಕಾದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಇವನಪ್ಪ ಕಾಮಿ ಅಂತ ಭಾವಿಸುತ್ತೋ ಲೋಕಂ ಆರಾಧಯ್ ಸಮರ್ಥ ಈ ಜನರನ್ನ ಈ ಲೋಕವನ್ನು ತೃಪ್ತಿಪಡಿಸ್ಲಿಕ್ಕೆ ಅವ್ರನ್ನ ಸಂತೋಷ ಪಡಿಸ್ಲಿಕ್ಕೆ ಯಾರಿಗಾದರೂ ಸಾಧ್ಯವಾಗಿದೆಯನ್ನು ಸಮರ್ಥನಾಗಿದ್ದಾನೆಯೋ ಎಲ್ಲ ಇಡೀ ಜಗತ್ತನ್ನು ತೃಪ್ತಿಪಡಿಸ್ಬಿಡ್ತೇನೆ ಎಲ್ಲರನ್ನೂ ಖುಷಿಪಡಿಸ್ತೇನೆ ಏಕಕಾಲದಲ್ಲಿ ಅಂದರೆ ಅದು ಸಾಧ್ಯವಾಗುವುದಿಲ್ಲ ವಿದ್ಯತೆಯ ನ ಸರ್ವಲೋಕ ಪರಿತೋಷಕರೋ ಯಹ ಇಡೀ ಜಗತ್ತನ್ನು ಸಂತೋಷಪಡಿಸುವಂತಹ ಯಾವ ಉಪಾಯಗಳು ಸಾಧನೆಗಳು ಕೂಡ ನಮಗೆ ಕಂಡುಬರುವುದಿಲ್ಲ ಸರ್ವತಾ ಸ್ವಹಿತಂ ಆಚರಣೀಯಂ ಆದ್ದರಿಂದ ನಮ್ಮ ಹಿತ ನಮ್ಮ ಹಿತ ಏನು ಅದಕ್ಕೆ ನಾವು ಗಮನ ಕೊಡಬೇಕೇ ಹೊರತು ಅವರು ಹೀಗೆ ಅಂದ್ಕೊಳ್ಳುವಂತೆ ನಾನು ಆಚರಿಸಬೇಕು ಇವರು ಹೀಗೆ ಅಂದ್ಕೊಳ್ಳುವಂತೆ ನಾನು ಆಚರಿಸಬೇಕು ಅಂತ ಇದ್ರೆ ನಾನು ಆಗಲೇ ಹೇಳಿದಂತೆ ಆ ಕಥೆಯ ರೀತಿಯಲ್ಲಿ ಆಗುತ್ತೆ ಯಾವುದು ಅಪ್ಪ ಮಗ ಇಬ್ರು ಹೊರರು ಏನೋ ಕತ್ತೆ ಕತ್ತೆಯನ್ನು ಪರ್ಚೇಸ್ ಮಾಡ್ಕೊಂಡು ಬಂದ ಇಲ್ಲಿ ಮಾರ್ಕೆಟಿಂದ ಬರ್ತಾ ಇರ್ಬೇಕಂದ್ರೆ ಸರಿ ಏನು ಮಾಡ್ದ ಮಗ ಕೂತ್ಕೊಂಡ ಕತ್ತೆ ಮೇಲೆ ಅಪ್ಪ ಹೇಳ್ಕೊಂಡು ಬರ್ತಾ ಇದ್ದ ಕತ್ತೆ ಬರ್ತಾ ಇರ್ಬೇಕಂದ್ರೆ ಅದು ಎದುರುಗಡೆ ಒಂದು ನಾಲ್ಕೈದು ಜನ ಬಂದರು ಇವನಿಗೇನು ಬಂತು ತಾಡಿ ಗಟ್ಟ ಮುಟ್ಟಾಗಿ ಗುಂಡ್ ಗುಂಡಾಗಿದ್ದಾನೆ ಅವರ ಅಪ್ಪ ನೋಡಿ ಎಷ್ಟು ವಯಸ್ಸಾಗಿದೆ ಹಿರಿಯರಿಗೆ ಇಂತಹ ಇದು ತೋರಿಸದ ಮರ್ಯಾದೆ ಅವನನ್ನು ನಡೆಸ್ಕೊಂಡು ಇವನು ಆರಾಮ ಕೂತ್ಕೊಂಡು ಬರ್ತಾ ಇದ್ದಾನೆ ಕತ್ತೆ ಮೇಲೆ ಅಂತ ಅವನು ಈ ಮಾತು ಕಿವಿತ್ತು ಅಯ್ಯೋ ಹೌದು ಸರಿ ಸರಿ ಮಗನಿಗೂ ಅಂತ್ ನಾನು ಮಾಡಿದ ತಪ್ಪು ಅಪ್ಪನಿಗೂ ಅಂತ್ ನಾನೇ ಅದ್ರ ಕೂತ್ಕೋಬೇಕು ಸರಿ ಅಪ್ಪ ಕೂತ ಮಗ ಹೇಳ್ದ ಮಗ ಹೀಗೆ ಹೇಳ್ಕೊಂಡು ಬರ್ತಾ ಇದನ್ನು ಹಿಂಗೆ ಎಳ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ದಾರಿಯಲ್ಲಿ ಇನ್ನೊಂದು ನಾಲ್ಕು ಜನ ಹೋಗ್ತಾ ಇದ್ದಾರೆ ಬಾಯಿ ಸುಮ್ಮನೆ ಇರಲ್ವಲ್ಲ ಕಾಲಹರಣೆ ಮಾಡ್ಬೇಕಲ್ಲ ಇವನಿಗೆನ್ ಬಂತು ದಾಡಿ ಇವನ್ ಹಿಂಗೆ ಕೂತಿದ್ದಾನೆ ಆ ಎಳೆ ಕೂಸು ನಡ್ಕೊಂಡು ಬರ್ತಾ ಇದೆ ಎಳ್ಕೊಂಡು ಬರ್ತಾ ಇದೆ ಅದ ಕೂರ್ಸಕ್ಕೇನಂತೆ ಇವನಿಗೆ ಇವನ್ ಆರಾಮಾಗ ಬರ್ತಾ ಇದ್ದಾನಲ್ಲ ಅಂತ ಅಂದ್ರು ಇದು ಕೇಳಿಸ್ತು ಯಾಕೋ ಸರಿ ಇದ್ವಲ್ಲಪ್ಪಾ ಅವನ್ ಕೂತ್ರೆ ಹೀಗೆ ಹೇಳ್ತಾರೆ ನಾನು ಕೂತ್ರೆ ಹೀಗಂತಾನೆ ಇಬ್ರು ಕೂರೋದು ಬೇಡ ಅಂಥೇಳಿ ನಡ್ಕೊಂಡು ಬಂದ್ರು ಇಬ್ರು ಈ ಕಡೆಯಿಂದ ಕತ್ತೆಯನ್ನು ಅವನು ಹೇಳ್ಕೊಂಡ್ಬರ್ತಾನೆ ಇವಿಂದ ಈ ಕತ್ತೆ ಹಿಂಗೆ ಕೇಳ್ಕೊಂಡ್ಬರ್ತಾ ಇದೆ ಹೀಗೆ ಬರ್ತಾ ಇರ್ಬೇಕು ದಾರಿ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಇನ್ನೊಂದು ನಾಲ್ಕು ಜನ ಹೊರಟ ಮಾಡ್ತಾ ಮಾಡ್ತಾ ಮಾಡ್ತಾ ಹೀಗಿನ್ನು ಕಾಣಿಸ್ತು ಕತ್ತೆ ಹಿಂಗೆ ಬರ್ತಾ ಇದೆ ಏನಿದು ಆಶ್ಚರ್ಯ ಆಯಿತು ಹ್ಮ್ ಇವರಿಗೆಲ್ಲ ಏನೋ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ ಆ ಕತ್ತೆಯೋ ಬಡತಾಯಿ ಎಷ್ಟು ದೂರದಿಂದ ನಡ್ಸ್ಕೊಂಡು ಬರ್ತಾ ಇದ್ರೆ ಮಾರುಕಟ್ಟೆ ಇರೋದು ಎಲ್ಲಿ ಮನೆಗೆ ಇನ್ನು ಅದನ್ನ ಹೊತ್ಕೊಂಡು ಹೋಗ್ತಾರೆ ಹ ಇವ ಏನಾದ್ರೂ ಆಗಿದ್ಯಾ ಕತ್ತೆ ಯಾರಾದ್ರೂ ಅಷ್ಟು ದೂರ ನರ್ಸ್ಕೊಂಡು ಬರ್ತಾ ಇದೇ ಸ್ವಾಮಿ ನೋಡ್ರಿ ಎಲ್ಲಾದ್ರೂ ಹೋಗದಲ್ಲಿ ಉಂಟೆ ಅಂದ್ರು ಅಯ್ಯೋ ಹೌದಲ್ಲ ಕತ್ತೆ ಏನಪ್ಪ ಹೌದು ಅಂತ ಅನ್ಸ್ಬಿಡುತ್ತೆ ಜನರ ಮಾತು ಕೇಳ್ದ ಯಾಕಂದ್ರೆ ಹೌದು ಹೌದು ಅಂತ ಭ್ರಮಾಜನಕ ಜನರ ಮಾತು ಅಂದ್ರೆ ಹೌದಾ ಏನು ಮಾಡಿದ್ರು ಪಾಪ ಕತ್ತೆಯನ್ನು ನೆನೆಸ್ಕೊಂಡು ಬರಬಾರ್ದು ಅಂತ ಹೇಳಿ ಕತ್ತೆಯನ್ನು ಮಲಸಿ ಅದನ್ನ ಕಾಲನ್ನ ಬೊಂಬ್ ಆ ಬೊಂಬಿಗೆ ಕಾಲೆರಡು ಕಟ್ಟಿ ಅಪ್ಪ ಮುಂದಡೆ ಎತ್ಕೊಂಡ ಮಗ ಹಿಂದೆ ಎತ್ಕೊಂಡ ಸರಿ ಹೀಗೆ ಹೋಗ್ತಾ ಇದ್ದಾರೆ ಈಗ ಹೋಗ್ತಾ ಇರ್ತಕ್ಕಂಥ ಸೇತುವೆ ಬಂತು ಆ ಸೇತುವೆ ಬಂದಾಗ ಕೆಳಗಡೆ ಸೇತುವೆಗೆ ಇದಿರಲಿಲ್ಲ ಇದು ಕೆಳಗಡೆ ಪ್ರಭಾತ ದೊಡ್ಡ ನದಿ ಹರಿತಾ ಇದೆ ಸೊ ಕತ್ತೆ ಹೀಗಿದೆಯಲ್ಲ ಅದು ಹೀಗೆ ನೋಡಿ ಇದೇನು ಎಲ್ಲ ಸದಕಡೆಗ ಕಾಣಿಸ್ತಾ ಇದೆಯಲ್ಲ ಅಂತ ಏನದಕ್ಕೆ ಗಾಬರಿಯಾಗಿ ಜೋರಾಗಿ ಕಾಲನ ಜೋರಾಗೆ ಒದರ್ಬೇಕು ಆ ಕ ಆ ಹಗ್ಗ ಸರಿಯಾಗಿ ಕಟ್ಟೆ ಇರಲಿಲ್ಲ ಅವರು ಆ ಹಗ್ಗ ಕಟ್ಟಾಗಿ ಕತ್ತೆ ಪ್ರಪಾತ ಬಿ ನೋಡಿ ಎದ್ರ ಮಾತು ಕೇಳಿದ್ದಕ್ಕೆ ಕತ್ತೆ ಕೊಂದಂತ ಪಾಪ ಅಪ್ಪ ಮಕ್ಕಳಿಗೆ ಇಬ್ಬರಿಗೆ ತಲೆ ಬಂದು ಮತ್ತೆ ಹೀಗೆ ಯಾವುದಕ್ಕೆ ಬೆಲೆ ಕೊಡಬೇಕು ಯಾವುದಕ್ಕೆ ಬೆಲೆ ಕೊಡಬಾರ್ದು ಅನ್ನುವಂಥ ವಿವೇಚನೆ ವಿವೇಕ ಪ್ರತಿಯೊಬ್ಬ ವ್ಯಕ್ತಿಯೂ ಇಡ್ಬೇಕು ಅದಕ್ಕೋಸ್ಕರ ಮಾನವ ಅಂತ ಕರೆಯುವುದು ಯಾಕೆ ಭಗವಂತ ಹೆಚ್ಚಾದಂತಹ ಒಂದು ಉಪಾಧಿಯನ್ನ ಕೊಟ್ಟಿದ್ದಾನೆ ಬುದ್ಧಿ ಅಂತ ಆ ಬುದ್ಧಿಯನ್ನು ಉಪಯೋಗಿಸ್ತೇ ಹೋದ್ರೆ ಸುಮ್ಮನೆ ಹೀಗೆ ಕುರಿ ಮಂದಿ ತರ ಕುರಿಗಳು ಅಷ್ಟೇ ಎಲ್ಲಾ ವಿಷಯದಲ್ಲೂ ಇದು ಲೌಕಿಕ ವಿಷಯದಲ್ಲೂ ಆಧ್ಯಾತ್ಮಿಕ ವಿಷಯದಲ್ಲಿಯೂ ಎಲ್ಲಾ ವಿಷಯದಲ್ಲಿಯೂ ಕೂಡ ಈ ವಿವೇಕ ವಿವೇಚನೆ ಅನ್ನೋದು ಇರಬೇಕು ಹಾಗೆ ಇಲ್ಲೂ ಕೂಡ ಸರ್ವತ ಸ್ವಹಿತಮ್ ಆಚರಣೀಯ ನಿಮ್ಮ ಆತ್ಮದ ಉನ್ನತಿ ಹೇಗೆ ಸಾಧ್ಯವೋ ಅದರ ಬಗ್ಗೆ ನೀವು ಗಮನ ಕೊಡಬೇಕೆ ಹೊತ್ತು ಅವ್ರನ್ನ ತೃಪ್ತಿಪಡಿಸ್ಬೇಕು ಇವ್ರನ್ನ ತೃಪ್ತಿಪಡಿಸ್ಬೇಕು ಇವ್ರನ್ನ ತೃಪ್ತಿ ಹಾಗೆ ಎಲ್ಲರನ್ನೂ ತೃಪ್ತಿಪಡಿಸೋದಕ್ಕೆ ಅಸಾಧ್ಯ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರ ದೃಷ್ಟಿಕೋನ ಆಯಾಮ ಬೇರೆ ಬೇರೆ ಕೆಲವರಿಗೆ ಒಂದೇ ಮೂರ್ತಿ ಏನು ಹಿಂಗೆ ಕಾಣ್ತಾ ಇದೆ ಅಲ್ಲ ಇನ್ನೊಂದ್ ಕಡೆ ನೋಡ್ತಾರ ಆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇನ್ನೊಬ್ರು ಇದಕ್ಕೆ ಸ್ವಲ್ಪ ಹೀಗ್ ಮಾಡಬೇಕಾಗಿತ್ತು ಒಂದೇ ಮೂರ್ತಿ ಹಲವಾರು ಜನರಿಗೆ ಹಲವಾರು ಬಗೆಯಲ್ಲಿ ಕಾಣ್ತದೆ ಅದು ಅವರವರ ದೃಷ್ಟಿ ಹೀಗಾಗಿ ನಮ್ಮ ಇದೇನು ಅಂದ್ರೆ ನಮ್ಮ ಹಿತವನ್ನು ಆಚರಿಸಿಕೊಳ್ಳಬೇಕು ಕಿಂಕರಿಷ್ಯತಿ ಜನೋ ಬಹು ಜಲ್ಪ ಇಲ್ಲಿ ಹೇಳ್ಬಿಡ್ತಾರೆ ಇಂತಹ ಹೆಚ್ಚಾಗಿ ಹೊರಟುವಂತಹ ಜನರು ಏನು ಮಾಡ್ತಾರೆ ನಿಮಗೆ ನಿಮಗೆ ಯಾವ ಪ್ರಯೋಜನವನ್ನು ಅವರು ಮಾಡುವುದಿಲ್ಲ ಹೀಗಾಗಿ ಇವರು ಜನ ಜಲ್ಪ ನಿರ್ಭಯ ಈ ಒಂದು ಅವರಿಗೆ ಆ ವಿಶೇಷಣವನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ ನಂತರ ಬರ್ತದೆ ಏಕಮತಃ ಏಕಮತ ಏಕ ಒಂದೇ ಅಂತ ಮತ ಅಂದ್ರೆ ಅಭಿಪ್ರಾಯ ಅಂತ ಈಗ ಇಲ್ಲಿ ಹೇಳಲ್ಪಡುವಂತಹ ಮುಂದೆ ಹೇಳಲ್ಪಡುವಂತಹ ಎಲ್ಲ ಆಚಾರ್ಯಗಳ ಮತವೂ ಕೂಡ ನಾರದರ ಮತಕ್ಕೆ ಸರಿ ಸಮಾನವಾಗಿದೆ ಅಂತ ಎಲ್ಲೂ ಇಲ್ಲ ಹಾಗಿದ್ರೆ ಏಕಮತ ಅಂತ ನಾರದರೇ ಹೇಳ್ತಾ ಇದ್ದಾರಲ್ಲ ಕಾರಣವೇನು ಅಂದರೆ ನಾನಾಗಲೇ ಹೇಳಿದಂತೆ ಭಕ್ತಿಯಲ್ಲಿ ಎರಡು ತೇಜು ಏನು ಹಂತಗಳು ಒಂದು ಗೌಣಿ ಭಕ್ತಿ ಇನ್ನೊಂದು ಆ ಗೌಣಿ ಭಕ್ತಿ ಪಕ್ವ ವಾಸ್ತಾ ವಾಕ್ತಾ ವಾಗ್ತಾ ಇದ್ದ ಹಾಗೆ ಪರಾಭಕ್ತ ಗೌಣಿ ಭಕ್ತಿಯಲ್ಲಿ ಹಲವಾರು ಜನರು ಹಲವಾರು ಬಗೆಯ ಆಚರಣೆಗಳನ್ನು ಮಾಡ್ತಾರೆ ಒಬ್ಬ ಜನರ ಒಬ್ಬನ ಒಬ್ಬ ಸಾಧಕನ ಆಚರಣೆ ಇನ್ನೊಬ್ಬನ ಜನರ ಸಾಧಕನ ಆಚರಣೆಗೆ ಸರಿಸಮಾನವಾಗಿಲ್ಲ ಬೇರೆ ಬೇರೆ ಆದರೆ ಯಾವಾಗ ಆ ಪರಿಪಕ್ವ ಪರಾಭಕ್ತಿಯ ಮುಟ್ತಾರೋ ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರೆ ಅಲ್ಲಿ ಹೋಗ್ತೇರ್ತಾರೋ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಎಲ್ಲ ಅವತಾರ ಪುರುಷರುಗಳು ನರಿಯಂತೆ ಅಂತೆ ಎಲ್ಲ ನರಿಗಳು ಹೇಗೆ ಒಂದೇ ರೀತಿಯಲ್ಲಿ ಊಳಿಡುತ್ತವೆಯೋ ಹಾಗೆ ಎಲ್ಲ ಅವತಾರಗಳು ಒಂದೇ ರೀತಿಯ ಉಪದೇಶಗಳನ್ನು ನಾವು ಮಾಡ್ತಾರೆ ಅದ ಮೆಥಡಾಲಜಿ ಬೇರೆ ಇರುತ್ತೆ ಆದರೆ ಅದರ ಎಸ್ಸೆನ್ಸ್ ಒಂದೇ ಅದನ್ನು ತಿಳ್ಕೊಳ್ಬೇಕು ಅದನ್ನೇ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಋಗ್ವೇದ ಇರುವುದು ಅದನ್ನು ಸತ್ಯ ಒಂದೇ ಅದನ್ನು ಒಂದೊಂದು ಮನಸ್ಸಿಗೆ ತಿಳಿಸ್ಕೊಡ್ಬೇಕಾದ್ರೆ ಒಂದೊಂದು ಜನರ ಮನಸ್ಸಿಗೆ ತಿಳಿಸ್ಕೊಡ್ಬೇಕಾದ್ರೆ ಆಯಾ ಭಾಷೆಯನ್ನ ಆಯಾ ಒಂದು ಟೆಕ್ನಿಕಲ್ ಟರ್ಮ್ ಇದೆಯೋ ಅದನ್ನೇ ಅವರು ಉಪಯೋಗಿಸಬೇಕಾಗುತ್ತೆ ಈಗ ಜೀಸಸ್ ಅವನು ಅಲ್ಲಿಗೆ ತಕ್ಕಂತೆ ಅವನು ಉಪದೇಶ ಮಾಡಿದ ಮೊಹಮ್ಮದ್ದು ಆಗಿನ ಕಾಲಕ್ಕೆ ಆಗಿನ ಜನರಿಗೆ ತಕ್ಕಂತೆ ಉಪದೇಶ ಮಾಡಿದ ಬುದ್ಧ ಆಗಿನ ಕಾಲಕ್ಕೆ ಆಗಿನ ದೇಶದ ಜನರಿಗೆ ತಕ್ಕಂತೆ ಉಪದೇಶ ಮಾಡಿದ ಹಾಗೆ ಅದು ಬದಲಾಗ್ತಾ ಇರುತ್ತೆ ಆದರೆ ಎಸ್ಸೆನ್ಸ್ ತಿರುಳೇನು ಅಂದ್ರೆ ನಿಮ್ಮೊಳಗೆ ನಿಮ್ಮ ಬೆಳಕನ್ನು ನೋಡಿರಿ ಅದರ ಆನಂದವನ್ನು ನೀವು ಸವಿಯಿರಿ ಅನ್ನುವಂತಹ ತಾತ್ಪರ್ಯ ಆ ಒಂದು ಅಭಿಪ್ರಾಯದಲ್ಲಿ ಎಲ್ಲ ಭಕ್ತಿಯ ಆಚಾರ್ಯರು ಕೂಡ ಈ ಪರಾಭಕ್ತಿಯ ವಿಷಯದಲ್ಲಿ ಎಲ್ಲ ಆಚಾರ್ಯರು ಕೂಡ ಏಕಮತಾಹ ಒಂದೇ ಅಭಿಪ್ರಾಯದಲ್ಲಿ ಅವರು ಯಾರೂ ಕೂಡ ನಾರದರಿಗಿಂತ ಭಿನ್ನವಲ್ಲ ಅಂತ ಒಂದರ್ಥ ಇನ್ನೊಂದನೆಯ ಗೂಢ ಅರ್ಥ ಏನು ಅಂದ್ರೆ ಅವರಗಳ ಇದೆ ನಾವು ಏನ್ಮಾಡ್ತೇವೆ ಕುತೂಹಲದಿಂದ ಅನೇಕ ಭಕ್ತಿ ಶಾಸ್ತ್ರಗಳನ್ನ ಕೈಗೆ ತೆಗೆದುಕೊಳ್ತೇವೆ ಓದ್ತೇವೆ ಅಧ್ಯಯನ ಮಾಡ್ತೇವೆ ನಮ್ಮ ತಲೆ ದಿಗ್ಭ್ರಮೆಗೊಳ್ಳುತ್ತದೆ ಏನಪ್ಪ ನಾರ್ಗರು ಅಂತಾರ ಹೇಳ್ತಾ ಇದ್ದಾರೆ ಸನಗರು ಅಂತಾರ ಹೇಳ್ತಾ ಇದ್ದಾರೆ ವ್ಯಾಸರು ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ ಆಮೇಲೆ ಆರುಣಿ ಒಂದು ರೀತಿ ಹೇಳ್ತಾ ಇದ್ದಾನೆ ಬಲಿ ಒಂದು ರೀತಿ ಹೇಳ್ತಾ ಇದ್ದಾನೆ ಹನುಮಾನ್ ಒಂದು ರೀತಿ ಹೇಳ್ತಾ ಇದ್ದಾನೆ ಅವಾಗ ಏನ್ಮಾಡೋದು ಅಂದರೆ ಅವರೆಲ್ಲರಲ್ಲೂ ಕೂಡ ಏಕವಾಗಿ ಯಾವುದನ್ನ ಅವರು ಹೇಳಿದ್ದಾರೆಯೋ ಎಲ್ಲರಲ್ಲೂ ಕೂಡ ಏಕವಾಗಿ ಏಕ ಅಭಿಪ್ರಾಯವಾಗಿ ಅದನ್ನು ಹೇಳಿದ್ದಾರೋ ಅದನ್ನ ನೀವು ತೆಗೆದುಕೊಳ್ಬೇಕು ಅದು ಸೇಫ್ ಅಂತ ನಿಮಗೆ ಸೇಫ್ಟಿ ಅದನ್ನು ನೀವು ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾತನ್ನು ದೃಢವಾಗಿ ಸೇರಿಸಿದ್ದಾರೆ ಇಲ್ಲಿ ಅನೇಕ ಆಚಾರ್ಯಗಳನ್ನ ಯಾಕೆ ಹೆಸರಿಸಿದ್ದಾರೆ ಅಂದರೆ ಅವರಿಗೆ ಗೌರವ ಸಲ್ಲಿಸುವ ಪ್ರತೀತಿ ಇದು ನೀವು ಯಾವುದೇ ಸೂತ್ರ ಗ್ರಂಥಗಳನ್ನು ನೋಡಿ ನಾನು ನಿಮಗೆ ಅನೇಕ ಸೂತ್ರಗ್ರಂಥಗಳ ಹೆಸರುಗಳನ್ನು ಬೇಕಾಗಿ ಕೊಟ್ಟು ಬಿಡ್ತೇನೆ ಯಾವುದೇ ಶಾಸ್ತ್ರದಲ್ಲಿ ನೋಡಿ ಆ ಎಲ್ಲ ಶಾಸ್ತ್ರದಲ್ಲಿ ಗ್ರಂಥಕರ್ತೃ ಇನ್ನಿತರ ಗ್ರಂಥಕರ್ತೃವಿನ ಹೆಸರನ್ನು ಸೂಚಿಸಿರ್ತಾನ ನಮಗಾ ಆಶ್ಚರ್ಯ ಆಗುತ್ತೆ ಇವರ ಹೆಸರು ಯಾಕೆ ಇಲ್ಲಿ ಬಂತು ಅಂದ್ರೆ ಅವರ ಮತವನ್ನು ಅಲ್ಲಿ ತಂದಿದ್ದಾನೆ ಯಾಕೆ ಅಂದರೆ ಅವ್ರ ಮೇಲೆ ಒಂದು ಗೌರವ ಅದಕ್ಕೋಸ್ಕರ ಅವರ ಹೆಸರನ್ನು ಅಲ್ಲಿ ಸೇರಿಸಿದ್ದಾರೆ ನಿಮಗೆ ಸೂತ್ರ ಗ್ರಂಥಗಳಿಗೂ ನಿಮಗೆ ಸಿಗುತ್ತೆ ಜೈಮಿನಿಯ ಮೀಮಾಂಸ ಗ್ರಂಥಗಳಲ್ಲಿ ಬಾದರಾಯಣರ ಬ್ರಹ್ಮಸೂತ್ರಗಳಲ್ಲಿ ಹಾಗೆ ಶಾಂಡಿಲಿಯರ ಭಕ್ತಿ ಮೀಮಾಂಸಾ ಸೂತ್ರದಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿ ಸೂತ್ರದಲ್ಲೋ ಪತಂಜಲಿಯ ಸೂತ್ರದಲ್ಲೋ ಎಲ್ಲ ಸೂತ್ರಗಳಲ್ಲೂ ನಮಗೆ ಆಯಾ ಆಚಾರ್ಯರ ಹೆಸರುಗಳು ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಕೆಲವರು ಅವರ ಸಮಕಾಲೀನರು ಅಥವಾ ಅವರ ಸಂಪ್ರದಾಯದಿಂದ ಕೇಳಿದಂತಹ ಹಾಗೂ ತಮ್ಮ ಮತಕ್ಕೆ ಸರಿಹೊಂದುವಂತಹ ಅಭಿಪ್ರಾಯವನ್ನು ಉಳ್ಳಂತಹ ಆಚಾರ್ಯರ ಹೆಸರನ್ನು ಅಲ್ಲಿ ಸೇರ್ತಿರ್ತಾರೆ ಇದು ಅವರು ತೀರಿಸುವಂತಹ ಋಷಿ ಋಣ ಅಲ್ಲಿ ಈಗ ಅವರ ಪರಿಚಯವನ್ನು ನಾವು ಮಾಡೋಣ ಯಾರು ಕುಮಾರ ಕುಮಾರ ಅಂದ್ರೆ ಇನ್ಯಾರು ಅಲ್ಲ ಸನತ್ ಕುಮಾರ ಈ ಗ್ರಂಥ ಕರ್ತೃವಿನ ಗುರುಗಳು ಛಾಂದೋಗ್ಯ ಉಪನಿಷತ್ನಲ್ಲಿ ಬರ್ತದೆ ಆರನೆಯ ಏಳನೇ ಅಧ್ಯಾಯ ಅಂತ ಅಲ್ಲಿ ನಾರರು ತುಂಬಾ ದುಃಖದಿಂದ ಹೋಗ್ತಾರೆ ಚಂದ್ ಕುಮಾರ ಬಳಿಯಲ್ಲಿ ಇನ್ ದುಃಖಕ್ಕೆ ಏನಪ್ಪಾ ಕಾರಣ ಅಂತ ಕೇಳ್ತಾರೆ ಆಗ ನಾರರು ಹೇಳ್ತಾರೆ ಒಂದಿಷ್ಟು ಲಿಸ್ಟ್ ಕೊಡ್ತಾರೆ ನಾನು ಯಜುರ್ವೇದ ಸಾಮವೇದ ಅಥರ್ವ ಇತಿಹಾಸ ಪುರಾಣ ಆ ವಿದ್ಯೆ ಈ ವಿದ್ಯೆ ಇನ್ನೊಂದು ವಿದ್ಯೆ ದೊಡ್ಡ ಲಿಸ್ಟ್ ಬರ್ತದಲ್ಲಿ ನಮಗೆ ಹಿಸ್ಟಾರಿಕಲ್ ಆಗಿ ಯಾರು ಛಾಂದೋಗ್ಯೋಪನಿಷತ್ತನ್ನು ಅಧ್ಯಯನ ಮಾಡಬೇಕಂತಿರ್ತಾರೋ ಅವರಿಗೆ ಗೊತ್ತಾಗುತ್ತೆ ಎಷ್ಟು ತರಹದ ವಿದ್ಯೆಗಳು ಲೌಕಿಕ ಹಾಗೂ ಆಧ್ಯಾತ್ಮಿಕ ವಿದ್ಯೆಗಳು ಒಂದೇ ಗುರುವಿನ ಬಳಿಯಲ್ಲಿ ಅದು ಅಧ್ಯಾಪನವಾಗಿ ಸಿಗ್ತಾ ಇತ್ತು ಅದನ್ನು ಹೇಳ್ಕೊಡ್ತಾ ಇತ್ತು ಎಷ್ಟೊಂದು ಲಿಸ್ಟ್ ಗೊತ್ತಾಗುತ್ತೆ ವ್ಯಾಕರಣ ಛಂದಸ್ಸು ನಿರಕ್ತ ಇತ್ಯಾದಿಗಳ ಷಡಂಗ ಪಕ್ಷಿ ವಿದ್ಯೆ ಭೂತವಿದ್ಯೆ ರಸಾಯನ ವಿದ್ಯೆ ಗ್ರಹ ನಕ್ಷತ್ರಗಳ ವಿದ್ಯೆ ಜ್ಯೋತಿಷ ವಿದ್ಯೆ ಅನೇಕ ವಿದ್ಯೆಗಳು ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೇನೆ ಆದರೂ ಕೂಡ ನನ್ನ ಮನಸ್ಸು ಶೋಕದಲ್ಲಿದೆ ಅಂತ ಹೇಳ್ತಾರೆ ಇದೆಲ್ಲ ಯಾಕೆ ಓದ್ದ ಶೋಕದಿಂದ ಪಾರಾಗಲಿ ಇದನ್ನು ಓದಿದ ಮೇಲೆ ಶೋಕ ಇದು ನಿಜ ಕನ್ಫ್ಯೂಷನ್ ಜಾಸ್ತಿ ಆಯಿತು ಹಾಗೆ ನಮ್ಮಲ್ಲಿ ಅತಿ ಓದ್ಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಒಳಗಡೆ ಕನ್ಫ್ಯೂಷನ್ ಶುರುವಾಗುತ್ತೆ ಒಂದನ್ನು ಇನ್ನೊಂದಕ್ಕೆ ನಾವು ತಾಳೆ ನೋಡದೆ ಹೋದರೆ ಅದರ ಸಾರ ಮಾತ್ರ ತಗೊಳ್ಳದೇ ಹೋದರೆ ಹಾಗಾಗಿ ಅದನ್ನು ತೆಗೆದುಕೊಂಡ್ರೆ ಕನ್ಫ್ಯೂಷನ್ ಒಳಗಡೆ ಶುರುವಾಗುತ್ತೆ ಅದರಿಂದ ಅಧ್ಯಯನ ಮಾಡುವುದರಲ್ಲೂ ಕೂಡ ಹುಷಾರಾಗಿರಬೇಕು ಅದರ ರೀತಿ ನೀತಿಗಳು ನಮ್ಗೆ ಗೊತ್ತಿರಬೇಕು ಯಾವ ರೀತಿ ಅಧ್ಯಯನ ಮಾಡಬೇಕು ಯಾವ ರೀತಿ ಇರಬೇಕು ಮರಳು ಮತ್ತೆ ಸಕ್ಕರೆಯಲ್ಲಿ ಸಕ್ಕರೆಯ ಕಣಗಳನ್ನು ಮಾತ್ರ ತೆಗೆದುಕೊಂಡು ಮರಳನ್ನು ಬಿಟ್ಟು ಬಿಡ್ತದೋ ಹಾಗೆಯೇ ದೊಡ್ಡ ದೊಡ್ಡ ಉದ್ಗ್ರಂಥಗಳು ಇರ್ಬೋದು ಅದರಲ್ಲಿ ನನ್ನ ಜೀವನಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಶ್ಲೋಕ ಹೇಳುವಂತೆ ಜ್ಞಾನ ಅನ್ನೋದು ಶಾಸ್ತ್ರದಲ್ಲಿ ಇಷ್ಟಿದೆ ಸಮುದ್ರ ಮಟ್ಟದಷ್ಟಿದೆ ನಮ್ಮ ಆಯಸ್ಸಿರುವುದು ಇಷ್ಟೆ ಇಷ್ಟು ಒಂದೊಂದು ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಒಂದೊಂದು ಜೀವನ ಹಿಡಿಸುತ್ತೆ ಇನ್ನೊಂದು ಇಷ್ಟೊಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಹೇಗಪ್ಪ ತಲೆ ಮೇಲೆ ಕೂತಿಟ್ಟು ತಲೆಯಲ್ಲಿ ಕೈ ಹೀಗೆ ಇಟ್ಕೊಳ್ಳೋದು ಬೇಡ ಎಲ್ಲದರಲ್ಲೂ ಏನು ಸಾರವಿದೆಯೋ ಅದನ್ನು ಮಾತ್ರ ನೀವು ತೆಗೆದುಕೊಳ್ಳಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಅಂಶಗಳನ್ನು ಮಾತ್ರ ತೆಗೆದುಕೊಂಡು ಉಳಿದವುಗಳು ಎಷ್ಟೇ ಮಹತ್ವ ಅಂತ ತೋರ್ಬೋದು ಅದನ್ನು ಉಪೇಕ್ಷೆ ಮಾಡಿ ಉಪೇಕ್ಷೆ ಮಾಡಿ ಎಲ್ಲವೂ ನಿಮಗೋಸ್ಕರ ಬರ್ದಿರೋದಲ್ಲ ಅದು ಹಲವಾರು ಮನಸ್ಸುಗಳಿಗೆ ಹಲವಾರು ಗ್ರಂಥಗಳು ನನಗೆ ಯಾವುದೋ ಒಂದು ಗ್ರಂಥ ಹಿಡಿಸುತ್ತದೆ ಅದರಿಂದ ನಾನೊಂದು ಮಾರ್ಗವನ್ನು ಕಂಡು ಹಿಡಿತೀನಿ ನನ್ನ ಪಕ್ಕದಲ್ಲಿರೋ ಇನ್ನೊಂದು ಥರ ಮೈಂಡ್ಸೆಟ್ ಇದೆ ಅವನು ಇನ್ನೊಂದು ಗ್ರಂಥವನ್ನು ಓದ್ತಾನೆ ಅವ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ ಆದರೆ ಕೊನೆಯಲ್ಲಿ ಗುರಿ ಮುಟ್ಟುದು ಒಂದೇ ಆದ್ದರಿಂದ ಹಲವಾರು ಗ್ರಂಥಗಳನ್ನು ಓದುವುದಕ್ಕಿಂತ ಒಂದು ಅಧ್ಯಾತ್ಮಶಾಸ್ತ್ರದ ಗ್ರಂಥವನ್ನು ಓದಿಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು ಅನುಭವ ಪರ್ಯವಸಾನವಾಗಬೇಕು ಅದು ನಾರದರಿಗೆ ಕುಮಾರ ಹೇಳ್ಕೊಟ್ಟ ಸನತ್ ತಂತ್ವಾಭಗ ತಂತ್ವಾ ಭಗ ಶೋಚಾನಿ ಏನ್ ಮಾಡೋದು ಹೇ ಭಗವನ್ ನಾನೀಗ ದುಃಖದಲ್ಲಿದ್ದೇನೆ ಶೋಕಿಸುತ್ತಿದ್ದೇನೆ ಈ ಶೋಕದಿಂದ ನನ್ನನ್ನು ಪಾರು ಆಗ ಸನತ್ ಹೇಳ್ತಾರೆ ಅಯ್ಯ ನಾರದ ನೀನು ಇಷ್ಟೊಂದು ದೊಡ್ಡ ಲಿಸ್ಟ್ ಹೇಳಿದೆಯಲ್ಲ ಶಾಸ್ತ್ರಗಳದ್ದು ನೀನು ಓದಿರೋದೇನು ಅಂದ್ರೆ ಕೇವಲ ಶಬ್ದಗಳು ಮಾತ್ರ ಅದರ ಅನುಭವವನ್ನು ಬಿಟ್ಟುಬಿಟ್ಟಿದ್ಯಾ ನೀನು ಮಜ್ಜಿಗೆ ಮಾತ್ರ ಕುಡದೆ ಬೆಣ್ಣೆಯನ್ನು ಬಿಟ್ಟುಬಿಟ್ಟೆ ನೀನೀಗ ಮಾಡಬೇಕಾಗಿರೋದೇನು ಈ ಎಲ್ಲ ಶಾಸ್ತ್ರದಲ್ಲಿ ಇರ್ತಕ್ಕಂತಹ ತಾರ ಏನಿದೆಯೋ ಅದನ್ನು ನೀನು ತೆಗೆದುಕೊಂಡು ಉದ್ದಾರವಾಗಬೇಕಯ್ಯ ಅಂತ ಹೇಳಿ ಉಪದೇಶ ಮಾಡ್ತಾರ ಆ ಉಪದೇಶದಿಂದ ಕೃತಾರ್ಥನಾದಂತಹ ನಾರದರು ಸನತ್ ಕುಮಾರರನ್ನ ಅಭಿನಂದಿಸುತ್ತಾರೆ ಇನ್ನೊಂದು ಕಡೆ ಬರ್ತದೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೃಷ್ಣ ನಮಗೆ ಸನತ್ ಕುಮಾರರು ಮಹಾಭಕ್ತರು ಅವರು ಭಾಗವತ ಧರ್ಮವನ್ನ ಶ್ರೀಕೃಷ್ಣನಕ್ಕಾದಂತಹ ಧರ್ಮವನ್ನ ನಾರದರಿಗೆ ಮೊಟ್ಟ ಮೊದಲನೆಯದಾಗಿ ಉಪದೇಶ ಮಾಡಿದರು ಅವರನ್ನ ಅಲ್ಲಿ ವೈಷ್ಣವನಾಮ್ ಅಗ್ರಣೀಹಿ ಅಂತ ಸೂತಿಸಲಾಗಿದೆ ಅಂದರೆ ವೈಷ್ಣವರಲ್ಲೇ ಅಗ್ರಣಿಯರು ಮೊಟ್ಟೆ ಯಾರು ಸನತ್ ಕುಮಾರರು ಅಂತಲ್ಲಿ ಹೇಳಲಾಗಿದೆ ಹಾಗೆಯೇ ಇನ್ನೊಂದು ಕಡೆ ಬರ್ತದೆ ಅವರು ಯಾವಾಗಲೂ ಹರಿಶ್ಶರಣಂ ಅಂತ ಜಪ ಮಾಡ್ತಾ ಇದ್ದಂತೆ ಯಾವಾಗಲೂ ಹರಿಶ್ ಅಂತ ಜಪ ಮಾಡ್ತಾ ಹೀಗಾಗಿ ಅವರೂ ಕೂಡ ಭಕ್ತಾಚಾರ್ಯರಲ್ಲಿ ಒಬ್ಬರು ಮತ್ತೆ ಪುರಾಣ ಗ್ರಂಥಗಳಲ್ಲಿ ನಮ್ಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ ಸನತ್ ಕುಮಾರರು ಸ್ಕಂದನ ಅವತಾರ ಅಂದ್ರೆ ಕಾರ್ತಿಕೇಯನ ಅವತಾರ ಅಂತ ಇನ್ನೊಂದೆಡೆ ಬರ್ತದೆ ಹೇಗೆ ನಾರದರು ಶಿವನ ಅವತಾರವೋ ಶಿವನಿಗೆ ಶಿವನು ವಿಷ್ಣು ಭಕ್ತ ಅಥವಾ ರಾಮ ಅವನು ಹನುಮಂತನಾಗಿಯೂ ನಾರದರಾಗಿಯೂ ಅವತಾರ ತಾಳ್ತಾನೆ ಅಂತ ಹೇಳಿ ಬರ್ತದೆ ಯಾಕೆ ಅಂದರೆ ಭಗವಂತನ ಭಕ್ತಿಯನ್ನು ಸವಿಯಲಿಕ್ಕೆ ಸವಿಯುವುದಕ್ಕೆ ನನಗೆ ಸಕ್ಕರೆ ಆಗಲು ಇಚ್ಛೆ ಇಲ್ಲ ಸಕ್ಕರೆ ತಿನ್ನಲು ಇಚ್ಛೆ ಅನ್ನುವಂತಹ ಅಭಿಪ್ರಾಯಗೊಂಡವರು ಈ ಭಕ್ತರು ಅವರಿಗೆ ಐಕ್ಯ ಇಷ್ಟ ಇಲ್ಲ ಐಕ್ಯದಲ್ಲಿ ಅವರು ಹೆದರ್ತಾರೆ ಅಯ್ಯೋ ಐಕ್ಯ ಅಂದರೆ ಎಂದು ನನ್ನ ಇಂಡಿವಿಜುವಾಲಿಟಿ ಹೊರಟೋಗ್ಬಿಡುತ್ತೆ ನಾನು ಅನ್ನೋದು ಹೊರಟೋಗುತ್ತೆ ಇನ್ನು ಅನುಭವಿಸೋದು ಯಾರು ಅದರಿಂದ ಆ ಅನುಭವಿಸುವ ಇರಬೇಕು ಹೀಗಾಗಿ ಹೇ ಪರಮಾತ್ಮ ನಾನು ನಿನ್ನ ದಾಸನಾಗಿಯೇ ಯಾವಾಗಲೂ ಇರ್ತೇನೆ ನಿನ್ನ ಆ ಆನಂದ ರಸವನ್ನು ಹೀರುವಂತಹ ಇರುವೆಯಾಗಿಯೇ ಇರ್ತೇನೆ ಯಾವಾಗಲೂ ಇರುವೆಯಾಗಿ ಇರುವೆ ಅಂತ ಹೀಗೆ ಈ ಸನತ್ ವಿಷಯ ಇಲ್ಲಿ ಸನತ್ಕುಮಾರರ ನಂತರ ನಮಗೆ ಬರ್ತಕ್ಕಂಥದ್ದು ವ್ಯಾಸ್ ವ್ಯಾಸರು ಯಾರು ಹೇಳಬೇಕೇ ಆಗಿಲ್ಲ ನಾರದರ ಶಿಷ್ಯರು ಮೊದಲನೆಯವರು ನಾರದರ ಗುರುಗಳು ನಂತರದವರೇ ವ್ಯಾಸರು ನಾರದರ ಶಿಷ್ಯರು ಮೊಟ್ಟ ಬಾರಿಗೆ ಯಾವಾಗ ವ್ಯಾಸರು ಹದಿನೆಂಟು ಪುರಾಣಗಳನ್ನು ಬಲಿಯೋಕ್ಕಿಂತ ಮುಂಚೆ ಹದಿನೇಳು ಪುರಾಣಗಳನ್ನು ಬರೆದು ತಲೆ ಮೇಲೆ ಕೈ ಇಟ್ಕೊಂಡು ಕೂತರೋ ದುಃಖ ನಾನೇನೂ ಮಾಡಿಲ್ಲ ನಾನೇನೂ ಮಾಡಿಲ್ಲ ನನ್ನ ಇನ್ನೇನೂ ಬಾಕಿ ಇದೆ ಅಂತ ಅವ್ರಿಗೆ ಒಳಗಡೆ ಅನ್ಸ್ತಾ ಇತ್ತು ಆಗ ನಾರ ಹೇಳ್ತಾರೆ ನೀವು ಇಷ್ಟೊಂದೆಲ್ಲ ಪುರಾಣಗಳನ್ನು ಮಾಡಿದ್ರು ಕೂಡ ಅದು ಯಾವ್ದ್ರಲ್ಲೂ ಕೂಡ ಭಕ್ತಿಯ ಒಂದು ಪ್ರಾಮುಖ್ಯತೆಯನ್ನು ನೀವು ಹೈಲೆವೆಲ್ಗೆ ಮಾಡಲಿಲ್ಲ ಎಲ್ಲ ಇತ್ತು ಅದರಲ್ಲೆಲ್ಲ ಇತ್ತು ಆದರೆ ಭಕ್ತಿಯನ್ನೇ ಮುಖ್ಯವಾಗಿ ಇಟ್ಕೊಂಡು ರಚಿಸಿದಂತಹ ಗ್ರಂಥಗಳು ನಿಮ್ಮಿಂದ ಆಗಿಲ್ಲ ಹೌದಾ ಅಂತ ಅವ್ರ ಆಲೋಚನೆ ಮಾಡಿ ಭಾಗವತವನ್ನು ರಚಿಸ್ತಾರೆ ಅಂತ ಬರ್ತದೆ ಹೀಗಾಗಿ ಭಕ್ತಿಯ ಒಂದು ಉಪದೇಶವನ್ನು ಮೊಟ್ಟ ಮೊದೆಯದಾಗಿ ವ್ಯಾಸರಿಗೆ ನೀಡಿದವರೇ ನಾರರು ಹೀಗಾಗಿ ವ್ಯಾಸರು ಕೂಡ ಭಕ್ತಿಯಾಚಾರ್ಯರು ನಂತರ ಬರ್ತಕ್ಕಂಥವರು ಶುಕ ಶುಕ ವ್ಯಾಸರ ಮಗನೂ ಹೌದು ವ್ಯಾಸರ ಮೊಟ್ಟ ಶಿಷ್ಯನೂ ಹೌದು ಹಾಗೂ ವ್ಯಾಸರ ಮುಖವೂ ಹೌದು ಮೌತ್ ಅಂತ ಹೇಳ್ಬೋದು ವ್ಯಾಸರು ಬರೆದಂತಹ ಭಾಗವತವನ್ನು ಪ್ರಚಾರ ಮಾಡಿದ್ದೇ ಶುಕರ್ ನಂತರ ಸೂತರು ಇನ್ನು ಉಳಿದವರು ಯಾರ್ಯಾರು ಶುಕರ ಬಳಿಯಲ್ಲಿ ಇದ್ದು ಪರೀಕ್ಷಿತನ ಹೇಳುವಾಗ ಕೇಳಿಸ್ಕೊಂಡು ನಂತರ ನಮ್ಮಂಥವರಿಗೆ ನಂತರದ ಜನರೇಷನ್ ಅವರಿಗೆ ಹೇಳಿದವ್ರೆ ಸೂತರು ಮೊಟ್ಟ ಮೊದಲೇ ಭಾಗವತವನ್ನು ಬೋಧಿಸಿದ್ದೇ ಶುಕರ್ ಈ ಶುಕ್ರನ ಹೆಸರನ್ನು ಕೂಡ ಭಕ್ತಾಚಾರ್ಯರು ಅವರ ಹೆಸರನ್ನು ಕೂಡ ಮೂರನೆಯದಾಗಿ ನಾರದವರಲ್ಲಿ ಸೇರಿಸಿ ಅವರಿಗೆ ಗೌರವವನ್ನು ಸೂಚಿಸ್ತಾ ನಂತರ ಬರ್ತಕ್ಕಂಥದ್ದು ಶಾಂಡಿಲ್ಯ ಈ ಶಾಂಡಿಲ್ಯ ಅನ್ನುವಂತಹ ವ್ಯಕ್ತಿ ಶಾಂಡಿಲ್ಯ ಭಕ್ತಿ ಮೀಮಾಂಶ ಸೂತ್ರಗಳನ್ನೇ ರಚಿಸಿದ್ದಾರೆ ತುಂಬಾ ಪ್ರಸಿದ್ಧವಾದಂತಹ ಭಕ್ತಿ ಮೀಮಾಂಸ ಸೂತ್ರಗಳು ಈಗ ಲಭ್ಯವಿರುವಂತಹ ಭಕ್ತಿ ಸೂತ್ರಗಳಲ್ಲಿ ಇದು ನಮಗೆ ಒಂದು ಶಾಂಡಿಲ್ಯ ಮೀಮಾಂಶ ಭಕ್ತಿ ಮೀಮಾಂಸ ಎರಡನೆಯದಾಗಿ ನಾವೀಗ ಪ್ರಸ್ತುತ ಗ್ರಂಥ ಯಾವುದನ್ನ ಅಧ್ಯಯನ ಮಾಡ್ತಾ ಇದೀವೋ ಶಾಂಡಿಲ್ಯರು ಛಾಂದೋಗ್ಯ ಉಪನಿಷತ್ತು ಮೂರನೆಯ ಅಧ್ಯಾಯದಲ್ಲಿ ಹದಿನಾಲ್ಕನೆಯ ಖಂಡ ನಾಲ್ಕನೆಯ ಖಂಡಿಕೆಯಲ್ಲಿ ಶಾಂಡಿಲ್ಯವಿದ್ಯೆ ಅನ್ನು ಉಪಾಸನೆ ಮಾಡ್ತಾರೆ ಅಂತ ಬರ್ತದೆ ಅದೊಂದು ಔಪನಿಷದ ಉಪಾಸನೆ ಅಂದರೆ ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಉಪಾಸನೆ ಹೀಗಾಗಿ ಈ ಉಪಾಸನೆ ಬೇರೆಯಲ್ಲ ಭಕ್ತಿ ಬೇರೆಯಲ್ಲ ಭಕ್ತಿ ಅನ್ನುವಂಥ ಹೆಸರು ನಮಗೆ ವೇದಗಳಲ್ಲಿ ಸಿಗುವುದೇ ಇಲ್ಲವೆಂಬಷ್ಟು ಬೆರಳ ಆದರೆ ಉಪಾಸನೆ ಅನ್ನುವಂಥ ಆ ಒಂದು ಶಬ್ದ ಅನೇಕ ಕಡೆ ಸಿಗ್ತದೆ ಎಲ್ಲಿ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಆ ಉಪಾಸನೆಯೇ ನಂತರದ ಪೌರಾಣಿಕ ಗ್ರಂಥಗಳಲ್ಲಿ ಭಕ್ತಿ ಅನ್ನುವಂಥ ಹೆಸರನ್ನು ಪಡೀತು ಅಂತ ಹೇಳ್ಬೋದು ಪ್ರೀತಿ ಭಕ್ತಿ ಅನ್ನುವಂಥ ಹೆಸರನ್ನು ಪಡೀತು ಹೀಗಾಗಿ ಈ ಶಾಂಡಿಲ್ಯರು ಕೂಡ ಭಕ್ತಿಯ ಪ್ರವರ್ತಕರು ಭಕ್ತಿಶಾಸ್ತ್ರದ ಪ್ರವರ್ತಕರು ಹೀಗಾಗಿ ಅವರ ಹೆಸರನ್ನು ಇಲ್ಲಿ ಕೂಡ ನಾಚನೆಯದಾಗಿ ನಾರದರು ಇಲ್ಲಿ ಹಾಕಿದ್ದಾರೆ ನಂತರ ಶಾಂಡಿಲ್ಯರ ನಂತರ ಹೆಸರು ಬರ್ತಕ್ಕಂಥದ್ದು ಗರ್ಗ ಗರ್ಗರು ನಮಗೆ ಭಾಗವತದ ಪುರಾಣ ಪ್ರಕಾರ ಬ್ರಹ್ಮಾಂಡ ಪುರಾಣದ ಪ್ರಕಾರ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪದ್ಮ ಪುರಾಣದ ಪ್ರಕಾರ ಅವರು ಒಬ್ಬರು ಭಕ್ಚಾರ್ಯರು ಹಾಗೆಯೇ ಗೋಕುಲದಲ್ಲಿ ನಂದನ ಕುಲಪುರೋಹಿತರು ಯಾವಾಗ ಭಗವಂತ ಅಲ್ಲಿ ಅವತಾರ ತಾಳ್ತಾನೋ ಬಲನಿಗೆ ಮತ್ತು ಕೃಷ್ಣನಿಗೆ ಆ ಹೆಸರನ್ನು ಇಡುವರೆ ಗರ್ಗಾಚಾರ್ಯರು ನಾಮಕರಣ ಮಾಡಿದ್ದೇ ಗರ್ಗಾಚಾರ್ಯರು ಅವನಿಗೆ ಕೃಷ್ಣ ಅದನ್ನು ವ್ಯುತ್ಪತ್ತಿ ಹೇಳ್ತಾರೆ ಅವನು ಎಲ್ಲರನ್ನು ಆಕರ್ಷಿಸುತ್ತಾನೆ ಅತನ ಇದರಿಂದ ಆದ್ರಿಂದ ಅವನು ಕೃಷ್ಣ ಬಲ ಅವನಲ್ಲಿ ಬಲ ಹೆಚ್ಚಾಗಿದೆ ಹೀಗಾಗಿ ಅವನು ಬಲ ಹಾಗೆ ಅವನ ಸಂಕರ್ಷಣ ಯಾಕೆ ತಾಯಿಯ ಗರ್ಭದಿಂದ ಎಡೆಯಲ್ಪಟ್ಟವನು ಹೀಗಾಗಿ ಅವನ ಸಂಕರ್ಷಣ ಅನ್ನುವಂಥ ವ್ಯುತ್ಪತ್ತಿಯನ್ನು ಅಲ್ಲಿ ನಮಗೆ ಭಾಗವತದಲ್ಲಿ ಮತ್ತೆ ಬೇರೆ ಪುರಾಣಗಳಲ್ಲಿ ಸಿಗ್ತದೆ ಹೀಗೆ ನಾಮಕರಣವನ್ನು ಮಾಡಿದಂತಹ ಅವರು ಆಚಾರ್ಯರು ಗರ್ಗರು ಈ ಗರ್ಗರು ಗರ್ಗ ಸಂಹಿತೆ ಅನ್ನುವಂತಹ ಕೆಲವು ಗ್ರಂಥಗಳನ್ನು ಬರ್ತಿದ್ದಾರೆ ಅದರಲ್ಲಿ ಭಕ್ತಿಯೇ ಪ್ರಾಮುಖ್ಯ ಶ್ರೀಕೃಷ್ಣನ ಬಾಲಲೀಲೆಗಳು ಹೆಚ್ಚಾಗಿ ನಮಗೆ ಸಿಕ್ತಕ್ಕಂಥದ್ದು ಭಾಗವತಕ್ಕಿಂತ ಗರ್ಗ ಸಂಹಿತೆಯಲ್ಲಿ ಭಾಗವತದಲ್ಲಿ ಅಷ್ಟೊಂದು ವಿವರಣೆಗಳು ಇಲ್ಲ ಹಾಗಿದ್ರೆ ನಮಗೆ ಸಂಶಯ ಉಂಟಾಗುತ್ತೆ ಭಾಗವತದಲ್ಲಿ ವಿವರಣೆ ಗರ್ಗರ್ ಹೈಬ್ರೀಡ್ ಕೊರ ಅಂದ್ರೆ ಗರ್ಗರು ಕುಲಪುರೋಹಿತರಾಗಿದ್ದರಿಂದ ಪ್ರತಿ ದಿವಸವೂ ಪ್ರತಿನಿತ್ಯವೂ ಆ ನಂದಕ್ಕೂ ವನಕ್ಕೆ ಬಂದು ಕೃಷ್ಣನ ಬಾಲನೀಗಳನ್ನು ಪ್ರತ್ಯಕ್ಷವಾಗಿ ನೋಡಿದ್ರಿಂದ ಅಷ್ಟು ವಿವರವಾಗಿ ಅವರು ಅಲ್ಲಿ ಬರೆದಿರಲಿಕ್ಕೆ ಸಾಧ್ಯವಾಗಿದೆ ಹೀಗಾಗಿ ಗರ್ಗ ಸಂಹಿತೆ ಈ ಗರ್ಗಾಚಾರರು ದೊಡ್ಡ ಜ್ಯೋತಿಷಿಗಳು ಕೂಡ ಹೌದು ಅದಕ್ಕೋಸ್ಕರ ಗರ್ಗ ಹೋರಾ ಅನ್ನುವಂಥ ಶಾಸ್ತ್ರವನ್ನು ಹೋರಾಶಾಸ್ತ್ರವನ್ನು ಬರೆದಿದ್ದಾರೆ ಹೋರಾ ಅನ್ನೋದು ಜ್ಯೋತಿಷದಲ್ಲಿ ಒಂದಾ ಒಂದು ಅಂಗ ಹಾಗೆಯೇ ಈ ಗರ್ಗ ಭತ್ಯಾಚಾರ್ಯರು ಅಲ್ಲದೆ ವೇದಾಂತಿಗಳು ಕೂಡ ಯಾಕೆ ಅಂದರೆ ನಮಗೆ ಬೃಹದಾರಣ್ಯಕೋಪನಿಷತ್ತಲ್ಲಿ ಗಾರ್ಗಿ ವಾಚಕ್ಕನವಿ ಅನ್ನುವಂಥ ಒಂದು ಹೆಸರು ಕಾಣುತ್ತೆ ಈ ವಾಚಕ್ಕನವಿ ಗಾರ್ಗಿ ಅಂದ್ರೆ ಗರ್ಗನ ಮಗಳು ಅಂತ ಅರ್ಥ ಗರ್ಗತ್ಯ ಅಪತ್ಯಂ ಸ್ತ್ರೀ ಅಂದ್ರೆ ಹೆಣ್ಮಗಳು ಅಂತ ಗಂಡಮಗ ಆದರೆ ಗಾರ್ಗ ಹೆಣ್ಮ ಗಾರ್ಗಿ ಹೀಗಾಗಿ ಆ ಗರ್ಗನ ಮಗಳಾದಂತಹ ಜಾರ್ಗಿ ಎಂತಹ ದೊಡ್ಡ ವೇದಾಂತಿ ಏನ್ ಮಾಡಿಲ್ಲ ಆಕೆ ಯಾದ್ಯವಲ್ಪಿನಗೆ ವೇದಾಂತದ ಪ್ರಶ್ನೆಗಳ ಸುರಿಮಳೆ ಬಾಣದಂತೆ ಎನ್ನುವಂತಹ ಮಾತುಗಳನ್ನು ಸೇರಿಸಿದ್ದಾರೆ ಬಾಣದಂತೆ ಯಾದ್ಯವಲ್ಪಿನಿಗದಳಂತೆ ಆ ಪ್ರಶ್ನೆಗಳನ್ನು ಅವನು ದಿಗ್ಭನಗೊಳ್ಳುವಂತೆ ಬೇರೆ ಯಾರಿಗೂ ಧೈರ್ಯ ಅಲ್ಲಿ ಬರಲಿಲ್ಲ ಯಾಕಂದ್ರೆ ಅವನಿಗಿಂತ ಮುಂಚೆ ಕಹೋಡ ಅನ್ನುವಂತಹ ಒಬ್ಬ ಋಷಿ ಅವನು ಪ್ರಶ್ನೆ ಮಾಡ್ತಾನೆ ಇವನು ವಾರ್ನ್ ಮಾಡ್ತಾನೆ ನೀನು ಅತಿ ಪ್ರಶ್ನೆಯನ್ನು ಕೇಳದೆ ಇಂತಾಳೆ ಹೋಳಾಗತ್ತೆ ಅಂತ ಅವನು ಅದನ್ನ ತಿರಸ್ಕರಿಸಿ ಪ್ರಶ್ನೆ ಮಾಡ್ತಾನೆ ಅವ್ನ ತಾಳೆ ಹೋಳಾಗುತ್ತೆ ಅಷ್ಟು ಇದ್ರೂ ಕೂಡ ಎದುರುಗಡೆ ಇವಳು ಬಿಡುವುದಿಲ್ಲ ಪುನಃ ಕೆಣಕ್ತಾಳೆ ಯಾಜ್ಞವ ಇನ್ನೂ ಇನ್ನೂ ಉಂತಸ್ತರವಾದಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಾಳೆ ಅಂತಹ ಆ ವೇದಾಂತಿ ಅಂತ ಹೇಳ್ಬೋದು ಈಕೆ ಈಕೆಯ ಒಂದು ಉಲ್ಲೇಖ ನಮಗೆ ಮಹಾಭಾರತದಲ್ಲೂ ಕೂಡ ಶಲ್ಯ ಪರ್ವದಲ್ಲೂ ಕೂಡ ಒಂದ್ ಕಡೆ ಸಿಗುತ್ತೆ ಏನಪ್ಪಾ ಅಂತಂದ್ರೆ ಈ ಗರ್ಗ ಕುಣಿ ಗರ್ಗ ಅಂತ ಒಬ್ಬ ವಿಜ್ಞಾನಿ ಅದರಲ್ಲಿ ಕುಣಿ ಗರ್ಗನಿಗೆ ಒಬ್ಬರು ಮಗಳು ಆ ಮಗಳ ಹೆಸರು ಹೇಳಿದ್ದಾರೆ ಆದರೆ ಆ ಮಗಳು ದೊಡ್ಡ ತಪಸ್ವಿನಿಯಾಗಿದ್ದು ಅನೇಕ ತಪಸ್ಸುಗಳನ್ನು ಮಾಡ್ತಾ ಇದ್ದು ಸಾಮಾನ್ಯವಾಗಿ ಹೆಣ್ಮಕ್ಕಳನ್ನು ವಿವಾಹದಲ್ಲಿ ಕೊಟ್ಟು ಆದ್ರೆ ಆಕೆ ತನ್ನ ತಂದೆಯ ಮನೆಯಲ್ಲೇ ಇದ್ದು ತಪಸ್ಸನ್ನು ಆಚರಿಸುತ್ತಿದ್ದಳು ಅನ್ನುವ ಒಂದು ವಿವರಗಳು ನಮಗೆ ಅಲ್ಲಿ ಕುಣಿಗರ್ಜನ ಮಗಳ ರೂಪದಲ್ಲಿ ಸಿಕ್ತದೆ ಮತ್ತೆ ಈ ವೇದಾಂತವನ್ನ ತಂದೆಯೇ ಹೇಳ್ಕೊಟ್ಟ ಅನ್ನೋದಕ್ಕೆ ಪುರಾವೆ ಏನು ಅಂತ ಆಗಿನ ಕಾಲದ ಸ್ಪೃತಿಗಳು ಸ್ಪೃತಿಯ ಪ್ರಕಾರ ಒಂದು ಗಂಡ ಹೇಳ್ಕೊಡ್ಬೇಕು ಹಿಂದೆ ಹೋದ್ರೆ ತಂದೆ ಹೇಳ್ಕೊಡ್ಬೇಕು ಏಕೆಗೆ ಆಗಿನ್ನೂ ತಂದೆಯ ಮನೆಯಲ್ಲಿ ಇದ್ದಿದ್ರಿಂದ ನಿಶ್ಚಯವಾಗಿಯೂ ಈ ಕುಣಿ ಗರ್ಗ ಅಥವಾ ಗರ್ಗ ಮಹರ್ಷಿಯೇ ಆಕೆಗೆ ಈ ವೇದಾಂತವನ್ನ ಶ್ರವಣ ಮಾಡ್ತಿದ್ದಾನೆ ಅನ್ನುವ ಅನುಮಾನಕ್ಕೆ ನಾವು ಬರಬೇಕು ಹೀಗಾಗಿ ಗರ್ಗರು ಭತ್ಯಾಚಾರರೂ ಅಲ್ಲದೆ ಮಹಾ ದೊಡ್ಡ ವೇದಾಂತಿಗಳು ಕೂಡ ಆಗಿದ್ರು ಅಂತ ಗೊತ್ತಾಗುತ್ತೆ ಅವರು ಶಿವನಿಂದ ಅರವತ್ತು ವಿದ್ಯೆಗಳನ್ನು ಸಂಪಾದನೆ ಮಾಡಿದ್ರಂತೆ ಗರ್ಗ ತಪಸ್ ಇದು ಇದಿಷ್ಟು ಗರ್ಗರಿಗೆ ಸಂಬಂಧಪಟ್ಟಂತಹ ವಿಷಯ ನಂತರ ಬರ್ತಕ್ಕಂಥದ್ದು ವಿಷ್ಣು ಅಂತ ಒಂದು ಹೆಸರನ್ನು ಹಾಕಿದ್ದಾರೆ ಈ ವಿಷ್ಣು ಯಾರಪ್ಪ ಅನ್ನುವಂಥ ಒಂದು ಸಂಶಯವನ್ನು ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಆ ವಿಷ್ಣುವನ್ನೇ ಯಾಕೆ ಡೈರೆಕ್ಟ್ ತೆಗೆದುಕೊಳ್ಳಬಾರದು ಅಂತ ಹೇಳುವುದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಉಲ್ಲೇಖಗಳನ್ನು ನೋಡಿದೆ ಏನಪ್ಪಾ ಅಂತ ಹೇಳಿದ್ರೆ ವಿಷ್ಣು ಅನ್ನುವಂತಹ ಒಬ್ಬರು ಸ್ಮೃತಿಕಾರರು ಇದ್ರು ವಿಷ್ಣು ಸ್ಮೃತಿ ಅಂತ ಇದೆ ಸ್ಮೃತಿ ಬರೆದಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಫಾರ್ ಲೈಫ್ ಆ ವಿಷ್ಣು ಅನ್ನುವಂತಹ ಪ್ರತಿಕಾರರು ಯಾವುದೇ ಭಕ್ತಿ ಗ್ರಂಥಗಳನ್ನು ರಚಿಸಿದಂತಹ ಉಲ್ಲೇಖ ನಮಗೆಲ್ಲೂ ಸಿಗುವುದಿಲ್ಲ ಆದ್ದರಿಂದ ಈ ವಿಷ್ಣು ಅಂತಕ್ಕಂಥವನು ಕೃಷ್ಣ ಅಥವಾ ನಾರಾಯಣ ಅವನದೇ ಇನ್ನೊಂದು ಹೆಸರು ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಮಹಾಭಾರತದ ಮೋಕ್ಷ ಧರ್ಮ ಪರ್ವ ಶಾಂತಿ ಪರ್ವದಲ್ಲಿ ಒಂದು ಪರ್ವ ಮೋಕ್ಷ ಧರ್ಮ ಪರ್ವ ಅದರಲ್ಲಿ ನಾರಾಯಣೀಯ ಅನ್ನುವಂತಹ ಒಂದು ಪ್ರಸಂಗದಲ್ಲಿ ಸ್ವಯಂ ನಾರಾಯಣನೇ ಜನರಿಗೆ ನಾರದರಿಗೂ ಸೇರಿದಂತೆ ಭಾಗವತ ಧರ್ಮವನ್ನ ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ ನಮಗೆ ಉಲ್ಲೇಖ ಸಿಗ್ತದೆ ಈ ಭಾಗವತ ಧರ್ಮ ಅಂದ್ರೆ ವೈಷ್ಣವ ಧರ್ಮವನ್ನ ಭಕ್ತಿಯ ಕುರಿತಾದಂತಹ ಈ ಶಾಸ್ತ್ರವನ್ನ ಸ್ವಯಂ ನಾರಾಯಣನೇ ಉಪದೇಶ ಮಾಡಿದ್ದರಿಂದ ಅವನೂ ಕೂಡ ಭಕ್ತ್ಯಾಚಾರ್ಯನೇ ಆದ್ರಿಂದ ವಿಷ್ಣು ಅನ್ನುವಂತ ಈ ಹೆಸರನ್ನು ಬರೆದಿದ್ದಾರೆ ಎರಡನೆಯದಾಗಿ ನಮ್ಗೆ ಬೇರೆ ಬೇರೆ ಪುರಾಣಗಳು ಏನ್ ಸಿಕ್ತದೆ ಅಂತ ಹೇಳಿದ್ರೆ ವಿಷ್ಣುವು ಕೂಡ ದೇವಿಯನ್ನು ಉಪಾಸನೆ ಮಾಡಿದ್ದು ಕೃಷ್ಣನಾಗಿ ಶಿವನನ್ನು ಉಪಾಸನೆ ಮಾಡಿದ್ದು ಕೃಷ್ಣನಾಗಿ ಅನೇಕ ಕಡೆ ಸಿಗ್ತದೆ ಕೃಷ್ಣ ತನ್ನ ಮಗ ಅವನ ಗಂಡು ಮಗು ಹುಟ್ಟಬೇಕು ಅಂತ ಹೇಳಿ ಆದ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದ ಅಂತ ಹೇಳಿ ನಮಗೆ ಒಂದಾನೊಂದು ಪುರಾಣದ ಸಿಗ್ತದೆ ಮತ್ತೆ ಆ ಇದರ ಸಮಯದಲ್ಲೂ ಕೂಡ ಆ ಮಹಾಭಾರತದಲ್ಲೂ ಕೂಡ ಶಿವಸಹಸ್ರನಾಮ ಅದರ ಮಹಿಮೆಯನ್ನು ಕೂಡ ಅಲ್ಲಿ ಹೇಳಿದೆ ಕೃಷ್ಣನ ಉಲ್ಲೇಖ ಬರ್ತದೆ ಹೀಗಾಗಿ ಅವನೂ ಕೂಡ ಭಕ್ತಾಚಾರ್ಯನಾಗಲು ಯೋಗ್ಯನಾದ್ರಿಂದ ಅವನ ವಿಷ್ಣು ಅಂತ ನಂತರ ಬರುವುದು ಕೌಂಡಿನ್ಯ ಕೌಂಡಿನ್ಯ ಯಾರಪ್ಪ ಅಂದ್ರೆ ಈ ಶಾಂಡಿಲ್ಯದ ಮಗನೇ ಕೌಂಡಿನ್ಯ ಬೃಹದಾರಣ್ಯಕೋಪನಿಷತ್ನಲ್ಲಿ ಅನೇಕ ಕೊನೆಯಲ್ಲಿ ಬರ್ತದೆ ವಂಶಗಳ ಚರಿತ್ರೆಯನ್ನು ಹೇಳ್ತಾರೆ ಇವನು ಮಗ ಇವನು ಇವನು ಮಗ ಇವನು ಇವನು ಮಗ ವೇದಾಂತ ಸಂಪ್ರದಾಯ ಯಾರಿಂದ ಯಾರು ಬಂತು ಸ್ವಾಮಿ ಅಂತ ನೀವು ಪ್ರಶ್ನೆ ಹಾಕ್ತೀರ ಅವಾಗ ನೋಡಿ ಇವರು ಬಂತು ಅಂತ ಎಲ್ಲ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಕೌಂಡಿನ್ಯದ ಹೆಸರಿದೆ ಶಾಂಡಿಲ್ಯರೇ ಭಕ್ತಿಯಾಚಾರರಾದ್ರಿಂದ ಅವರ ಮಗನಿಗೂ ಕೂಡ ಅವರ ಭಕ್ತಿಯ ಉಪದೇಶವನ್ನು ಮಾಡಿ ಪುನಃ ನೀನು ಅದನ್ನು ಬೇರೆ ಗ್ರಂಥಗಳನ್ನು ಬರೆದು ನೀನು ಕೂಡ ಉಪದೇಶವನ್ನು ಮಾಡು ಅನ್ನುವಂತ ಹೇಳಿರುವಂತ ಸಾಧ್ಯತೆ ಇದೆ ಆದ್ರಿಂದ ಕೌಂಡಿನ್ಯ ಮಹರ್ಷಿಗಳ ಹೆಸರನ್ನು ಕೂಡ ಇಲ್ಲಿ ಭಕ್ತಾಚಾರರ ಹೆಸರಲ್ಲಿ ಸೇರ್ಸ್ಪಟ್ಟಿದ್ದಾರೆ ನಂತರ ಬರುವುದು ಶೇಷ ಶೇಷ ಅಂದ್ರೆ ಆದಿಶೇಷ ಅಥವಾ ಸಂಕರ್ಷಣ ಇವನು ಭಗವಂತ ಎಲ್ಲೆಲ್ಲೇ ಅವತಾರ ತಾಡ್ದು ಸುಮ್ಮನೆ ಇರಕ್ಕೆ ಆಗೋದಿಲ್ಲ ಭಗವಂತನ ಮೇಲೆ ಎಷ್ಟು ಪ್ರೀತಿ ಭಕ್ತಿ ಅಂತ ಅಲ್ಲೇ ಗೊತ್ತಾಗುತ್ತದೆ ರಾಮನಾದ ಬಂದಾಗ ಇವನು ಲಕ್ಷ್ಮಣನಾಗ ಬಂದ ನೆರಳಿನಂತೆ ಅಣ್ಣನ ಹಿಂದೆ ಬಂದಿದ್ದಾನೆ ನೆರಳಿನಂತೆ ಲಕ್ಷ್ಮಣ ಶೇಷನ ಅವತಾರ ಕೊನೆಯಲ್ಲಿ ಗೊತ್ತಾಗುತ್ತೆ ನನಗೆ ಅವನು ಯಾವಾಗ ಹೋಗ್ತಾನು ಸಮುದ್ರ ತೀರಕ್ಕೆ ಹೊರಟೋಗ್ತಾನ ವಾಸುಕಿ ಆದ್ರಿಂದ ಹ ಅಲ್ಲಿ ಹೊರಟೋಗಿ ಅಲ್ಲಿ ಸರ್ಪದ ರೂಪವನ್ನು ತಾರಿ ಅಂತರ್ಧಾಗನ ಹಾಕ್ತಾನೆ ಅಲ್ಲಿ ನಮಗೆ ಅವನ ಭ್ರಾತೃಪ್ರೇಮ ಅಲ್ಲಿ ಗೊತ್ತಾಗುತ್ತೆ ಲಕ್ಷ್ಮಣನ ಆ ವಿಷಯದಲ್ಲಿ ಶೇಷ ಹಾಗೆಯೇ ಅವನಿಗೆ ಇದಾಯ್ತಂತೆ ಏನು ಈ ಅವತಾರದಲ್ಲಿ ನಾನೆಲ್ಲ ಇವನು ಮಾತ್ರನೇ ನಾನು ಕೇಳಬೇಕಲ್ಲ ಮುಂದೆ ಅವನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಂತೆ ಹೇ ಭಗವಂತ ಮುಂದಿನ ಜನ್ಮದಲ್ಲಿ ಮುಂದಿನ ಅವತಾರದಲ್ಲಿ ನಾನು ಮಾತ್ರ ನಿಮ್ಗೆ ಕೇಳುವಂಗಾಗಬೇಕು ಅದಕ್ಕೋಸ್ಕರ ಭಗವಂತನ ಸಂಕಲ್ಪದಿಂದ ಕೃಷ್ಣನ ಅವತಾರದಲ್ಲಿ ಭಗವಂತನ ಅಣ್ಣನಾಗಿಯೇ ಅವನು ಜನ್ಮ ತಾಳ್ತಾನೆ ಅವತಾರ ತಾಳ್ತಾನೆ ಬಲ ಅಲ್ಲೂ ಕೂಡ ಅವನಿಗೆ ಎಷ್ಟು ಪ್ರೇಮ ಆ ಕೃಷ್ಣನ ಮೇಲೆ ಮಹಾ ಕೋ ಕೋಪಿಷ್ಠ ಆ ವಾಸುಕಿಯ ಅವತಾರ ಅದು ಆದರೆ ಕೃಷ್ಣ ಇದು ಬಂತು ಅಂದರೆ ನಮ್ಮ ಶಾಂತನಾಗ್ತಾನೆ ಇವನು ಮಧ್ಯಸ್ಥಿಕೆ ವಹಿಸಿದ್ರೆ ಅವನು ಶಾಂತನಾಗ್ತಾನೆ ಆ ಪ್ರೇಮ ಆ ತಮ್ಮನ ಮೇಲೆ ಪ್ರೇಮ ಆ ಭಗವತ್ ಪ್ರೇಮ ಅವನಲ್ಲಿ ಅಷ್ಟಿತ್ತು ಹೀಗಾಗಿ ಶೇಷ ಕೂಡ ಭಕ್ತಿಯ ಆಚಾರ್ಯ ನಂತರ ಬರುವುದು ಉದ್ಧವ ಉದ್ದವನ ನಾನು ಆಗಲೇ ಹೇಳಿದ್ದೇನೆ ಹೇಗೆ ಕೃಷ್ಣ ಆ ಭಕ್ತಿ ನಿಜವಾಗಿ ಅವನ ಭಕ್ತಿ ಆಚಾರ್ಯ ಆಗಿರಲಿಲ್ಲ ಅವನು ಮಹಾ ಜ್ಞಾನಿಯವನು ಈ ಗೋಪಿಕೆಯರು ಮಹಾಭಕ್ತಿಮತಿಯರು ಇವನಿಗೆ ಭಕ್ತಿಯ ರುಚಿಯನ್ನು ಹುಟ್ಟಿಸ್ಲಿಕ್ಕೆ ಈತ ಓಡಿಸ್ತಾನವನು ಇವನ ದೂತನಾಡು ಓಡಿಸ್ತಾನೆ ಹೋಗು ನಂದೊಂದು ಮೆಸೇಜ್ ಇದೆ ಸಂದೇಶ ಇದೆ ಅದು ಹೋಗಿ ಕೊಟ್ಬಿಟ್ಬಾ ಗೋಪಿಯರಿಗೆ ಹೋಗ ಆಗ ಗೋಪಿಯರಿಂದ ಆ ಭಕ್ತಿಯ ದೀಕ್ಷೆಯನ್ನು ಪಡೆದು ಈ ಜ್ಞಾನಿ ಮಹಾಭಕ್ತನಾಗಿ ಇಲ್ಲಿ ಭಕ್ತಾಚಾರನಾಗಿ ಕಾಣಿಸ್ಕೊಳ್ತಾರೆ ಇದು ಉದ್ಧವನ ಕತೆ ಕೃಷ್ಣನ ಪರಮ ಸ್ನೇಹಿತ ನಂತರ ಬರುವುದು ಆರುಣಿ ಆರುಣಿ ಯಾರು ಅಂದರೆ ಅರುಣನ ಮಗನೆಯೇ ಆರುಣಿ ಇವನಿಗೆ ಇನ್ನೊಂದು ಹೆಸರು ಉದ್ಧಾಲಕ ಅಂತ ಉದ್ದಾಲಕ ಆರುಣಿ ಅನ್ನುವಂತಹ ಫುಲ್ ಹೆಸರು ಸಂಪೂರ್ಣ ಹೆಸರು ಅಂದರೆ ಉದ್ದಾಲಕ ಆರುಣಿ ಈ ಆರುಣಿಯೂ ಕೂಡ ನಮಗೆ ಸಾಕ್ಷಾತ್ತಾಗಿ ಎಲ್ಲಿಯೂ ಭಕ್ತಿಯ ವಿಷಯವಾಗಿ ಹೇಳಿರುವುದು ಕಂಡುಬರುವುದಿಲ್ಲ ಆದರೆ ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಆವಣಿ ಮಹರ್ಷಿಗಳ ಹೆಸರು ಬರ್ತದೆ ಅವರು ಮಹಾ ದೊಡ್ಡ ವೇದಾಂತಿಗಳಾಗಿದ್ದರು ಅನೇಕ ಶಿಷ್ಯರು ಅವರ ಬಳಿ ಇದ್ರು ಅಂತ ಗೊತ್ತಾಗುತ್ತೆ ಮಹಾಭಾರತದ ಮೊಟ್ಟಮೊದಲನೆಯದಾದಂತಹ ಆದಿ ಪರ್ವದಲ್ಲಿ ಒಂದಾನೊಂದು ಶಿಷ್ಯನ ಹೆಸರು ಬರ್ತದೆ ಮೂರು ಶಿಷ್ಯರಿದ್ದರು ದೌಮ್ಯ ಆಯೋಧ ಧೌಮ್ಯ ಅನ್ನುವಂತಹ ಋಷಿಗಳಿಗೆ ಒಬ್ಬನೊಬ್ಬ ಶಿಷ್ಯ ಈ ಆರುಣಿ ಅಂತ ಹೆಸರು ಇವನಿಗೆ ಎಷ್ಟು ಗುರು ಭಕ್ತಿ ನೋಡಿ ಭಕ್ತಿ ಬಂತದ ಎಷ್ಟು ಗುರು ಭಕ್ತಿ ಅಂದ್ರೆ ಇನ್ನೊಂದು ಹೆಸರು ಕೊಟ್ಟಿದ್ದು ಗುರುಗಳೇ ಇರುತ್ತೆ ಏನ್ ಅಂದ್ರೆ ಒಂದೇ ಗುರುಗಳು ಹೇಳಿದ್ರಂತೆ ಆಗಿನ ಕಾಲದಲ್ಲಿ ಕೇವಲ ಪಾಠ ಕೇಳಿದನೆಯಲ್ಲಿ ಚಾಕ್ರೀನು ಮಾಡಬೇಕಾಗಿತ್ತು ಅಲ್ಲಿ ಸುದ್ದಿ ಬಂತು ಅಲ್ಲಿ ಒಂದು ಕಡೆ ಅಣೆಕಟ್ಟು ಸಣ್ಣದಾದಂತಹ ಒಂದು ಹಾಕಿರ್ತಾರಲ್ಲ ಅಣೆಕಟ್ಟು ಅದು ಒಡೆದು ಹೋಗಿ ಅದರಿಂದ ನೀರು ಹರಿದು ಬಂದು ಇವರ ಪೈರೆಲ್ಲ ಮುಚ್ಚೋಗ್ತಾ ಇದೆ ತಕ್ಷಣ ಗುರುಗಳು ಹೇಳಿದ್ರು ಆರುಣಿ ಹೋಗೋದನ್ನ ಸರಿ ಮಾಡ್ಬಿಟ್ಬಾ ಅಂತ ಗುರುಗಳು ಮಾತು ಕೇಳಿದ್ದನೆ ಓಡ್ದ ದುಡು ದುಡು ಆಲೋಚನೆ ಮಾಡಲಿಲ್ಲ ಅಲ್ಲ ಹೋಗಿ ನೋಡ್ತಾನೆ ನೀರು ಸುಮ್ಮನೆ ಬರ್ತಾ ಇದೆ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟ ಮಣ್ಣು ಹೀಗೆ ಮಾಡಿ ತಿರ್ಗಾ ಕುಚ್ಕೊಂಡು ಬರ್ತಾ ಇದೆ ಅಷ್ಟು ಅಷ್ಟು ಫೋರ್ಸ್ ಇದೆ ಅದು ಏನು ಸರಿ ಅದು ಇನ್ನೊಂದು ಇದು ಮಾಡಿ ಇನ್ನೊಂದು ಕಲ್ಲೆಲ್ಲ ಹಾಕಿ ಇದು ಮಾಡ್ತಾನೆ ಇನ್ನೊಂದು ಕಡೆಯಿಂದ ನೀರು ಸುರೇಶ್ ಏನ್ ಮಾಡುದು ನೀರು ಸುರಿತಾ ಇಲ್ಲ ಇದಾಗ್ತಾ ಇಲ್ಲ ಹೊನೆಗೆ ಏನ್ ಮಾಡಲ್ಲ ತಾನೇ ಖುದ್ದಾಗಿ ಆ ಒಂದು ಇದನ್ನ ಮಾಡಿಕೊಂಡು ಅದರಲ್ಲಿ ಹೀಗೆ ಮಾಡ್ಕೊಂಡು ತನ್ನ ಮೇಲೆ ಮಣ್ಣು ಮುಚ್ಕೊಂಡ ಹಾಗಾದ್ರೂ ನೀರು ನಿಲ್ಲಿ ಹಾಗೆ ತಮ್ಮ ಗುರುಗಳ ಯಾವುದೊಂದು ಗದ್ದೆ ಇದೆಯೋ ಅದಕ್ಕೆ ನೀರು ಹೋಗದೆ ಇರಲಿ ಅನ್ನುವಂಥ ಉದ್ದೇಶ ಇಲ್ಲ ಎಷ್ಟೊತ್ತು ಆಯ್ತು ಶಿಷ್ಯ ಬಂದೇ ಇಲ್ಲ ಹೇಳಿದ್ರು ಗುರುಗಳು ಶಿಷ್ಯನ ಅನ್ಯ ಶಿಷ್ಯರಿಗೆ ಏನರಪ್ಪ ಆರುಣಿ ಎಲ್ಲೋದ ಇಷ್ಟೊತ್ತಾಯ್ತಲ್ಲ ಗುರುಗಳೇ ನೀವೇ ಅಂದ್ರೆ ಹೇಳಿದ್ದು ಅವನಿಗೆ ಅಲ್ಲಿ ನೀರು ನಿರ್ಸಲಿಕ್ಕೆ ನೀವೇ ಅಂದ್ರೆ ಹೇಳಿದ್ದು ಏನಪ್ಪ ಇಷ್ಟೊತ್ತಾಯ್ತಲ್ಲ ಬರಲೇ ಇಲ್ಲ ಬನ್ನಿ ನಾನು ಹೋಗೋಣ ಏನ್ಮಾಡ್ತಾ ಇದ್ದು ನೋಡೋಣ ಅಂತ ಹೇಳಿ ಗುರುಗಳ ಸಮೇತಾಗಿ ಶಿಷ್ಯೂರಲ್ಲ ನೋಡ್ತಾರೆ ಎಲ್ಲೂ ಇಲ್ಲವೇ ಇಲ್ಲ ಕಾಣಿಸ್ತಾನೆ ಇಲ್ಲ ಮಣ್ಣು ಮುಚ್ಚಿ ಹಾಕೊಂಡ್ಬಿಟ್ಟಿದ್ದಾನೆ ಗುರುಗಳು ಜೋರ ಕರೆದ್ರು ಆರುಣಿ ಓ ಆರುಣಿ ಎಲ್ಲಿದ್ದೀಯಪ್ಪ ಅವು ಬೇಗ ಬಾ ಅಂತ ಕರೆದಾಗ ಗುರುಗಳ ಮಾತನ್ನ ಕೇಳಿ ತಡೆಯಲಾಗದೆ ಗುರುಗಳೇ ಇಲ್ಲಿದ್ದೇನೆ ಬಂದೆ ಅಂತ ಹೇಳಿ ತಾನು ಎಲ್ಲಿ ಜಾಗ ಇತ್ತೋ ಅಲ್ಲಿಂದ ಬಂದ ಒಡಕೊಂಡು ಬಂದ ಹೀಗೆ ಆ ಒಂದು ಇದನ್ನು ಒಡ್ಕೊಂಡು ಬಂದ ಆದ್ರಿಂದ ಗುರುಗಳು ನೋಡ್ತಾರೆ ಏನಪ್ಪಾ ಇದು ಏನು ಈ ರೀತಿ ಎಲ್ಲ ಕೆಲಸ ಆಗ್ಬಿಡ್ತೀಯಲ್ಲ ಗುರುಗಳೇ ತಾವೇ ಹೇಳಿದ್ರಲ್ಲ ನೀರು ನಿಲ್ಲಿಸಬೇಕು ಅಂತ ಹೇಳಿ ಏನ್ ಮಾಡುದು ನೀರು ನಿಲ್ತಾ ಇರಲಿಲ್ಲ ಹೀಗಾಗಿ ನಾನೇ ಅಲ್ಲಿ ಮಲ್ಕೊಂಡ್ಬಿಟ್ಟೆ ಅಂತ ಗುರುಗಳಿಗೆ ಅವನ ಸೇವೆಯೇ ತುಂಬಾ ಖುಷಿ ಕೊಡ್ತು ಅವ್ರು ಹೇಳಿದ್ರು ನೀನು ಈ ಒಂದು ಅಣೆಕಟ್ಟನ್ನು ಒಡ್ಕೊಂಡು ಬಂದಿದ್ರಿಂದ ನಿನ್ನ ಹೆಸರು ಉದ್ದಾಲಕ ಅಂತ ಆಗಲಿ ಅಂದಿನಿಂದ ಕೆಲರು ಕೂಡ ಶಿಷ್ಯರು ಒಂದು ಉದ್ದಾಲಕ ಆರುಣಿ ಅಂತ ಕರಿತಾ ಇದ್ರು ಗುರುಭಕ್ತಿಯಲ್ಲಿ ನಮ್ಗೆ ಕಾಣುತ್ತೆ ಬೇರೆ ಪರಮಾತ್ಮನ ಭಕ್ತಿ ಇಲ್ಲೇ ಹೋದ್ರು ಗುರುಭಕ್ತಿ ಕಾಣುತ್ತೆ ಆದರೆ ಏನ್ ಸ್ವಾಮಿ ಬರೀ ಗುರು ಭಕ್ತಿ ಇದೆಯಲ್ಲ ಭಗವಂತನ ಭಕ್ತಿಯಲ್ಲಿ ಇದೆ ಅಂದ್ರೆ ಹಿಂದಿನ ಕಾಲ ಗುರು ಭಕ್ತಿಯೇ ಭಗವಂತದ ಭಕ್ತಿ ಗುರು ಬೇರೆಯಲ್ಲ ಭಗವಂತ ಬೇರೆಯಲ್ಲ ಯ ದೇವೆ ಪರಾಭಕ್ತಿ ಯಥಾದೇವೆ ತಥಾ ಗುರೌ ತೇ ಕಥಿತ ಶರ್ತಾ ಇದು ಹೇಳಿದ್ದಾರೆ ಯಾವ ರೀತಿಯಲ್ಲಿ ಆ ಪರದೇವನಲ್ಲಿ ಭಕ್ತಿ ಇದೆಯೋ ಅದೇ ರೀತಿಯಲ್ಲಿ ತನ್ನ ಗುರುವಿನ ಮೇಲೂ ಭಕ್ತಿ ಇಟ್ಕೊಳ್ಬೇಕು ಭಕ್ತಿ ಒಂದೇ ಯಾಕೆ ಯಾಕೆ ಅಂದ್ರೆ ಗುರುಗಳು ಹೇಳಿದಂತಹ ಉಪದೇಶಗಳೆಲ್ಲ ಗುರುಭಕ್ತಿಯಿಂದ ಕ್ಲಿಯರ್ ಆಗುತ್ತೆ ಹೀಗೆ ಆ ಭಕ್ತಿ ಆಚಾರದಲ್ಲಿ ಈ ಉದ್ದಾಲಕ ಆರುಣ್ಯು ಕೂಡ ಹೋಗರು ನಂತರ ಬರುವುದು ಬಲಿ ಯಾವ ಪರಮಾತ್ಮನ ಭಕ್ತಿಗೋಸ್ಕರ ತನ್ನ ಗುರುವಿನ ಮಾತನ್ನೇ ತಿರಸ್ಕರಿತಿ ತಾನು ಮೋಸ ಹೋಗುವೆನೆಂದು ಕೊನೆಯಲ್ಲಿ ತಿಳಿದಾಗಲೂ ಕೂಡ ನಾನು ಮಾತುಕಟ್ಟಿದ್ದೇನೆ ಈ ವಾಮನಿಗೆ ಆಯ್ತು ಮೂರು ಹೆಜ್ಜೆ ತಾನೆ ತಗೋ ಎರಡು ಹೆಜ್ಜೆ ಇಟ್ಬಿಟ್ಟ ಎಲ್ಲ ಆಗಬಿಟ್ಟ ಇನ್ನು ಮೂರನೇ ಹೆಜ್ಜೆಯಲ್ಲಿ ಇಡುದು ತಗೋ ನನ್ನ ತಲೆ ಮೇಲೆ ನನ್ನ ತಲೆ ಮೇಲೆ ಇಡು ವಾತಾವರಣಕ್ಕೆ ಅವನ ಭಕ್ತಿಗೆ ಮೆಚ್ಚಿ ಅವನ ಮನೆ ಕಾಯುವ ಕೆಲಸ ಭಗವಂತನಿಗೆ ಬಿತ್ತು ಆ ಭಕ್ತನ ಭಕ್ತಿ ಭಗವಂತನನ್ನ ಅವನ ಭೃತಿಯನ್ನು ನಾನು ಮಾಡ್ತಾನೆ ಸೇವಕನ ನಾನು ಮಾಡ್ತಾನೆ ಆ ಭಕ್ತಿಯ ಶಕ್ತಿ ಅಂತದ್ದು ಗುರುವಿನ ಶಾಪ ಅಂತೂ ಅವನಿಗೆ ಸಿಗೇ ಸಿಕ್ತು ಗುರು ಶಾಪ ಕೊಟ್ಟ ಪಾಪ ಅವನು ಒಂದು ಕಣ್ಣನ್ ಬೇರೆ ಕಳ್ಕೊಂಡಿದ್ದ ಶುಕ್ರಾಚಾರ್ಯ ಇವನಿಗೋಸ್ಕರ ತನ್ನ ಶಿಷ್ಯನ ಸಂಪತ್ತನ ಶ್ರೀಯನ್ನು ಉಳಿಸ್ಬೇಕು ಅಂತ ಹೇಳಿ ಕಪ್ಪೆ ಆಗಿ ಹೋಗಿ ಇವನು ಎಲ್ಲಿ ಇದು ಕೊಡ್ತಾನಲ್ಲ ಏನೋ ಹಾ ಅದ್ರಲ್ಲಿ ಹೋಗಿ ಮುತ್ಕೊಂಡಿದ್ದ ಕಮಂಡದೊಳಗೆ ವಾಮನನ್ ಗೊತ್ತಾಯ್ತು ದರ್ಬೆಸನ್ ಶಿಕ್ಷ ಕಪ್ಪೆ ಒಂದ್ ಕಣ್ ಹೋಯ್ತು ಒಕ್ಕಂಡ್ರು ಆದ್ರೂ ಶುಕ್ರಾಚಾರ್ಯರು ಅದಕ್ಕೆ ಶುಕ್ರಾಚಾರ್ಯರು ಅಂದ್ರೆ ಒಕ್ಕಂಡ್ರು ಅಂತ ಆಗ್ಬೇಕು ಆದರೂ ಕೂಡ ಇವ್ರು ಹೇಳ್ತಾ ಇದ್ರು ಕೂಡ ಬಲಿ ಕೊಟ್ಬಿಟ್ಟ ಪ್ರೀತಿಯಿಂದ ಭಗವಂತನ ಮೇಲೆ ಪ್ರೀತಿಯಿಂದ ಮೂರು ಹೆಜ್ಜೆ ಕೊಟ್ಬಿಟ್ಟು ನಿನ್ನ ಸಕಲ ಶ್ರೀಯು ನಾಶವಾಗಲಿ ಅಂತ ಹೇಳಿ ಕೊಟ್ಟರು ಒಳ್ಳೆದೇ ನಾನು ಅದನ್ನೇ ಬಯಸಿದ್ದು ಅಂತ ನನಗೆ ಬೇಕಾಗಿದ್ದು ಭಕ್ತಿ ಶ್ರೀ ನಿಮ್ಮ ಶ್ರೀ ತಗೊಂಡು ನಾನೇನು ಮಾಡಬೇಕಾಗಿದೆ ತಯಾರಾಗೇ ಇದ್ದ ಈ ಭಕ್ತ ಭಗವಂತನಿಗೆ ಖುಷಿಯಾಯಿತು ಅವನನ್ನು ಅಮರನನ್ನಾಗಿ ಮಾಡ್ದ ಸೂತಲ ಲೋಕದ ರಾಜನನ್ನಾಗಿ ಮಾಡ್ದ ನೀನು ಅಲ್ಲೇ ಇರಬೇಕೋ ಮೇಲುಗಡೆ ಬರಬಾರ್ದು ಅದಕ್ಕೆ ಬದಲಾಗಿ ನಾನು ನಿನ್ನ ಮನೆ ಬಾಗಿಲು ಕಾಯ್ತೇನೆ ನಿನಗೆ ರಕ್ಷಣೆಯನ್ನು ನೀಡ್ತೇನೆ ಅಂತಹ ಬಲಿ ಅವನೂ ಕೂಡ ಅತ್ಯಾಚಾರ ನಂತರ ಬರ್ತಕ್ಕಂಥದ್ದು ಹನುಮತ್ ಇವನ ಹೆಸರನ್ನು ಹೇಳಲೇಬೇಕಾಗಿದೆ ಹನುಮಾನ್ ಇವನ ಭಕ್ತಿಯ ಉದ್ರೇಕ ಭಕ್ತಿಯಿಂದ ಮಾಡಿದಂತಹ ಸಾಹಸಗಳು ಅದೆಲ್ಲ ನಮಗೆ ರಾಮಾಯಣದಲ್ಲಿ ಪದೇ ಪದೇ ಸಿಕ್ತದೆ ರಾಮ ಅವನ ಆರಾಧ್ಯ ದೈವ ಸಮುದ್ರ ದಾಟಬೇಕಾದರೆ ರಾಮನಿಗೆ ಸೇತುವೆ ಬೇಕಾಯಿತು ಹನುಮಂತ ರಾಮನ ನಾಮವನ್ನೇ ತೆಗೆದುಕೊಂಡು ಹಾರ ಭಕ್ತ ಭಗವಂತನಿಗಿಂತಲೂ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹನುಮಂತನ ಜೀವನದಲ್ಲಿ ನಮ್ಗೆ ಗೊತ್ತಾಗ್ತದೆ ಈ ಹನುಮಂತನಿಗೂ ಒಮ್ಮೆ ಅಹಂಕಾರ ಉಂಟಾಯ್ತು ನಾನು ರಾಮನ ಸೇವೆಯ ಹೇಗೆ ಮಾಡ್ತಾ ಇದ್ದೇನೆ ಗೊತ್ತಾ ಅಂತ ಹೊಡಗಡೆ ಯಾರಿಗೂ ಹೇಳ್ಕೊಡ್ತಾ ಇರ್ಲಿಲ್ಲ ಹೊಡಗೆ ಅಂತ ಇತ್ತು ಆ ಮಹಾಯುದ್ಧ ನಡೀತಲ್ಲ ಆವಾಗ ಲಕ್ಷ್ಮಣ ಮೂರ್ಛೆ ಹೋದ ಕೊತಿದ ಶಕ್ತಿ ಆಯುಧ ಮೂರ್ಛೆ ಹೋದ ರಾಮನ ಶಕ್ತಿ ಆಯುರ್ದಿಂದ ಎರಡನೇ ಬಾರಿ ಇಂದ್ರಜಿತು ಅಲ್ಲ ರಾಮನ ಅವಾಗ ಸಂಜೀವಿನಿ ಬೇಕಾಗಿತ್ತು ಆ ಸಂಜೀವಿನಿಯ ಸಮಯದಲ್ಲಿ ಹೋಗ್ತಾನೆ ಆ ಇದಕ್ಕೆ ಹೋಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿದ್ದಂತಹ ಪರ್ವತವನ್ನು ಎತ್ಕೊಂಡು ಮೇಲುಗಡೆ ಬರ್ತಾ ಇದ್ದಾನೆ ಬರುವ ಸಮಯದಲ್ಲಿ ಅಯೋಧ್ಯೆ ಮೇಲೆ ಬರ್ತಾ ಇದ್ದಾನೆ ಬರುವಾಗ ಅಲ್ಲಿ ಬರ್ತಾ ನೋಡ್ದ ಯಾವುದೋ ಒಂದು ಮೇಲುಗಡೆ ಹಾಕ್ತಾ ಇದೆಯಲ್ಲ ರಾಕ್ಷಸ ಅಂತ ತಿಳ್ಕೊಂಡು ಬಾಣದಿಂದ ಏನು ಮಾಡ್ದ ತಿಳ್ಕೊಳ್ಳಿಕ್ಕೆ ಬಾಣದ ಮೊನೆಯನ್ನು ಮೂರಿದ್ವಿ ಬಿಟ್ಟ ಬಾಣ ಮೇಲುಗಡೆ ಹೋಗ್ತು ಬಾಣ ಹೋಗಿ ಅವನು ಸಾಕು ಪಟ್ಟಂತಾಗ ತಕ್ಷಣ ಬಿದ್ದ ಅನ್ಮಂತ ಬಿದ್ದು ಮೂರ್ಛೆ ತಪ್ಪುದ ಆ ಮೂರ್ಛೆ ತಪ್ಪುವಂತಹ ಸಮಯದಲ್ಲಿ ರಾಮ್ ರಾಮ್ ರಾಮ್ ರಾಮ್ ಅಂತ ಒಂದು ಬಾಯಿಯಲ್ಲಿ ಕಂಠಿನ್ಯೂಸ ಬರ್ತಾ ಅತ್ಯಂತ ದುಃಖವಾಯಿತು ಅಯ್ಯೋ ನಾನು ರಾಮನ ಭಕ್ತನನ್ನ ರಾಮನ ದಾಸನನ್ನ ನಾನು ಬಾಣ ಹೊಡೆದ್ಬಿಟ್ಟು ಮೇಲುಗಡೆಯನ್ನು ಬಿಳಿಸ್ಬಿಟ್ಟನಲ್ಲ ಅಯ್ಯೋ ಎಂತಹ ತಪ್ಪು ಮಾಡಿದೆ ಅಂತ ಹೇಳಿ ಅವನು ಮರುಗುತ್ತಾ ಹೇಗೋ ಮಾಡಿ ಅವನೇನು ಹೊಡೆದಿರ್ಲಿಲ್ಲ ಮನೆಯನ್ನು ಕಟ್ ಮಾಡಿ ಅವನು ಹೊಡೆದಿದ್ದೆ ಬಾಣಕ್ಕೆ ಅಷ್ಟಕ್ಕೆ ಮೂರ್ಚಿಸೋದ ನಂತರ ಹನುಮಂತ ಇದೆಲ್ಲ ಅಲ್ಲಿ ಹೀಗ್ ನೋಡ್ತಾನೆ ಮೇಲ್ಗಡೆ ನೋಡ್ತಾನೆ ಅವನ ಆಶ್ಚರ್ಯಕ್ಕೆ ಆ ಪರ್ವತ ಮೇಲ್ಗಡೆ ಹಾಗೇ ಇದೆ ಕೆಳಗೆ ಬಿದ್ದೇ ಇಲ್ಲ ತಾನು ಬಿದ್ದರೂ ಕೂಡ ಪರ್ವತ ಹಾಗೆ ಇದೆ ಅವನಿಗೆ ಅಯ್ಯೋ ನಾನು ಏನಂತ ಭಾವಿಸಿದ್ದೆ ನನ್ನ ನಾನು ರಾಮನ ಕೆಲಸವನ್ನು ಮಾಡ್ತಾ ಇದ್ದೇನೆ ಪರ್ವತವನ್ನು ನಾನು ಹೆತ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ಹೇಗೆ ಅಂತಿದ್ದೀನಿ ಅದು ರಾಮನದೇ ಕೆಲಸ ನನ್ನಿಂದ ಮಾಡಿಸ್ತಾ ಇದ್ದಾನೆ ಕೇವಲ ನಾನು ಕೇವಲ ಅವನ ಯಂತ್ರ ಅಷ್ಟೇ ಅವನ ಅಹಂಕಾರ ನುಚ್ಚು ನೂರಾಗಿ ಆ ಭಕ್ತಿಯನ್ನು ಪರಿಪಕ್ವವಾಯಿತು ಇದು ಹನುಮಂತ ಅವನ ಮಹಾಚಾರ್ಯ ಭಕ್ತಾಚಾರ್ಯಗೂ ಕೂಡ ಆ ಅವನು ಎಲ್ಲರಲ್ಲೂ ಕೂಡ ಪ್ರಚೋದಿಸುತ್ತಾ ಇದ್ದಾನೆ ರಾಮನ ಮೇಲೆ ಭಕ್ತಿಯನ್ನು ತುಡಿದವ್ರಿಗೂ ಅವರ ಜೀವನದಲ್ಲೂ ಉಂಟಾಯ್ತಲ್ಲ ಪ್ರಚೋದಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ನಂತರ ಬರುವುದು ವಿಷ ಭಗವಂತನಿಗೋಸ್ಕರ ತನ್ನ ರಕ್ತ ಸಂಬಂಧಿಯನ್ನೇ ತೆಗೆದು ಒಲದಂತಹ ಮಹಾಸಾತ್ವಿಕ ಅಸುರ ಸಾತ್ವಿಕ ಅಸುರ ಹುಟ್ಟಿದ್ದು ರಾಷ್ಟ್ರಸವಂಶದಲ್ಲಿ ಆದರೆ ಸಾತ್ವಿಕ ಗುರು ಅವನು ಕೂಡ ರಾಮನ ಪ್ರೀತಿಗೆ ಹೋಗೊಟ್ಟು ರಾವಣ ತನ್ನ ಅಣ್ಣನ ವಧೆ ಹೇಗೆ ಅನ್ನುವಂತಹ ಸೀಕ್ರೆಟ್ ಅನ್ನು ಬಿಟ್ಕೊಟ್ಬಿಡ್ತಾನೆ ಯಾಕೆ ಅಂದ್ರೆ ಅಲ್ಲಿ ಪ್ರೀತಿ ಮುಖ್ಯ ಭಕ್ತಿ ಮುಖ್ಯ ತಾನು ಇಟ್ಟಂತಹ ಪರಮಾತ್ಮನ ಭಕ್ತಿ ಮುಖ್ಯ ಈ ದುಷ್ಟ ಅಣ್ಣ ಮುಖ್ಯ ಅಲ್ಲ ಅಂತಹ ಮಹಾ ಆಚಾರ್ಯ ಈ ವಿಭೀಷಣ ಕೂಡ ಆದಯೋ ಅಂತ ಹಾಕ್ಬಿಟ್ಟಿದ್ದಾರೆ ಇನ್ನು ಈ ಲಿಸ್ಟ್ ಪೂರ್ಣ ಮಾಡೋಕ್ಕಾಗುವುದಿಲ್ಲ ಹೀಗಾಗಿ ಆದಿ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರಲ್ಲಿ ಬೇರೆ ಬೇರೆ ಪ್ರಹ್ಲಾದ ಭೀಷ್ಮೆ ಇವರೆನ್ನಾರದರೆ ಆಮೇಲೆ ಯಾರ್ಯಾರು ಇಲ್ಲಿಯವರೆಗೂ ಯಾರ್ಯಾರಿದ್ದಾರೆಯೋ ಅವರೆಲ್ಲರನ್ನೂ ಕೂಡ ನೀವು ಸೇರಿಸ್ಕೊಳ್ಬೇಕು ಇಲ್ಲಿಗೆ ಇಲ್ಲಿಷ್ಟು ಮುಗುದಿಲ್ಲ ಯಾಕೆಂದ್ರೆ ಈ ಭಕ್ತಿ ಆಚಾರರು ಯಾವುದೋ ಒಂದು ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಜಾತಿಗೂ ಎಲ್ಲ ಧರ್ಮಕ್ಕೂ ಎಲ್ಲಾ ಕಾಲಕ್ಕೂ ಸೀಮಿತರಾದಂತಹ ಕಾಲತೀತವಾದಂತಹ ದೇಶಾತೀತವಾದಂತಹ ಭಕ್ತಿಯನ್ನು ಮಾತ್ರ ಪರಮ ಪವಿತ್ರವೆಂದು ಆರಾಧಿಸತಕ್ಕಂತಹ ಆಚಾರ್ಯರು ಹೀಗಾಗಿ ಆದಯೋ ವಿವಿಶಣ ಆದಯೋ ಭಕ್ತಿಯಚಾರ್ಯಾ ಅಂತ ಇಲ್ಲಿ ಹಾಕಿದ್ದಾರೆ ನಂತರ ಕೊನೆಯದಾಗಿ ಯಂ ನಾರದ ಪ್ರೋಕ್ತ ಶಿವಾನು ಸ ಭಕ್ತಿಮಾನ್ ಭತಿ ಸ ಪ್ರೇಷ್ಠ ಪ್ರೇಷ್ಠ ಲಭದ ಇತಿ ಅಂತ ಕೊನೆಯ ಸೂತ್ರವನ್ನು ಹೇಳ್ತಾ ಇದ್ದಾರೆ ಏನಿದು ಯಹ ಎಷ್ಟು ಸುಂದರವಾಗಿ ಇಲ್ಲಿ ಅಧಿಕಾರಿಯನ್ನು ಹೇಳಿದ್ದಾರೆ ನಮ್ಗೆ ಗೊತ್ತಾಗುತ್ತೆ ಅನುಬಂಧ ಚತುಷ್ಟಯ ಅಂತ ನಿಮ್ಗೆ ಮೊಟ್ಟ ಮೊದಲನೇ ಕ್ಲಾಸ್ನಲ್ಲೇ ಹೇಳಿದೆ ಏನು ಅಂದ್ರೆ ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿಯಾರು ಅಂತ ತಿಳ್ಕೊಳ್ಬೇಕು ಇಲ್ಲೇ ಹೋದ್ರೆ ನಾನ್ ಯಾಕೆ ಓದಬೇಕು ಅನ್ನೋ ಪ್ರಶ್ನೆ ಬರುತ್ತೆ ನಾನು ಅಧಿಕಾರಿಯಾಗಿದ್ದೆ ನನಗೆ ಅಧ್ಯಾತ್ಮ ಶಾಸ್ತ್ರ ಬೇಕು ನಾ ಅಧಿಕಾರಿ ಅಲ್ಲ ಅಧಿಕಾರ ತಗೊಳ್ಬೇಕಾದ್ರೆ ಏನೇನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಆ ಅಧಿಕಾರಿ ಬೇಕಾಗುತ್ತೆ ಯಹ ಅಂತ ಬಳಸಿದ್ದಾರೆ ಅಂದರೆ ಈ ಯಹ ಅಂದ್ರೆ ಯಾರೇ ಆದರು ಯಾರೇ ಆದರು ಅನ್ನುವಂತಹ ಅರ್ಥ ಇದೆ ಯಾವ ಜಾತಿ ಕುಲ ಲಿಂಗ ಯಾವುದರ ತಾರತಮ್ಯವಿಲ್ಲದೆ ಯಾರೇ ಆಗಲಿ ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂತಹ ಇಚ್ಛೆ ಇದ್ದರೆ ಈ ಗ್ರಂಥವನ್ನು ಅಧ್ಯಯನ ಮಾಡಿ ಈ ಮಾರ್ಗದಲ್ಲಿ ಮುಂದುವರಿಯುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಪ್ರತಿಯೊಬ್ಬ ಮಾನವನಿಗೂ ಇದೆ ಇದು ಈ ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನ ತೋರಿಸುತ್ತೆ ಯಾವನೇ ಆದರೂ ಯಹ ಅನ್ನುವಂತಹ ಈ ಸುಂದರವಾದಂತಹ ಸರ್ವನಾಭ ನಂತರ ಬರ್ತಕ್ಕಂಥದ್ದು ಇದಂ ನಾರದ ಪ್ರೋಕ್ತಂ ನಾರದರಿಂದ ಹೇಳಲ್ಪಟ್ಟಂತಹ ಇಲ್ಲಿ ಇನ್ನೊಂದು ನಮಗೆ ಸಮಸ್ಯೆ ಬರುತ್ತೆ ನಾರದ್ರ ಯಾಕ್ರಿ ತಮ್ಮ ಹೆಸರನ್ನೇ ತಾವು ಹಾಕೊಳ್ತಾ ಇದ್ದಾರಲ್ಲ ಏನ್ ಕತೆ ಅಂತ ಇದಕ್ಕೆ ಒಂದು ನಾವು ಸಮಾಧಾನ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಈ ಸೂತ್ರ ನಾರದರ ಭಕ್ತಿ ಸೂತ್ರದ ಹಿಂದೆ ಇರಲಿಲ್ಲ ನಂತರ ನಾರದರ ಶಿಷ್ಯರು ಯಾರು ಒಬ್ರು ತಮ್ಮ ಗುರುಗಳ ಸ್ವಾಮಿ ಈ ಸೂತ್ರಗಳನ್ನು ನಡೆಸಿದ್ದು ಬೇರೆ ಯಾರು ಅಲ್ಲ ಅನ್ನೋದಕ್ಕೆ ಈ ಒಂದು ಸೂತ್ರವನ್ನ ಅದಕ್ಕೆ ಸೇರಿಸಿದ್ದಾರೆ ಅನ್ನುವಂಥ ಒಂದು ಅಂಶವನ್ನು ನಾವು ಹೇಳಬಹುದು ಒಂದೆಯದಾಗಿ ಎರಡನೆಯದಾಗಿ ನಾರದರು ಕೂಡ ಇಲ್ಲಿ ನಾನು ಹೇಳಿದ್ದು ಅಂತ ಹೇಳ್ಕೊಂಡಿಲ್ಲ ನಾರದ್ರು ಅಂತ ಹೇಳಿ ಯಾರೋ ಒಬ್ರು ಹೇಳಿದ್ರು ಅಂತ ಥರ್ಡ್ ಪರ್ಸನ್ ಪ್ರಥಮ ಪುರುಷ ಅಂತ ಕರೀಬಹುದು ಸಂಸ್ಕೃತದಲ್ಲಿ ಆ ಪ್ರಥಮ ಪುರುಷ ಯಾವನು ಒಬ್ಬ ಹೇಳಿದ್ರು ನನಗೂ ಅವ್ಗೇನು ಸಂಬಂಧ ಇಲ್ವೋ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ ನಾರದರೆಂದ್ರೆ ಹೇಳಿದ್ರು ಯಾಕೆಂದ್ರೆ ನಾರದರ ಹೆಸರು ಅದಾಗಲೇ ಹೆಸರುವಾಸಿ ಆಗಿತ್ತು ಅತ್ಯಂತ ಹೆಸರುವಾಸಿಯಾದಂತಹ ಗ್ರಂಥಕರ್ತರು ಬರೆದಿದ್ದಾರೆ ಅಂದ್ರೆ ಎಲ್ರೂ ಮುಗಿಬಿದ್ದು ಅದನ್ನು ಓದುತ್ತಾರೆ ಹೀಗೆ ಎಷ್ಟು ಭೈರಪ್ಪನವರು ಬರೆದಿದ್ದು ಅಂದ್ರೆ ನಾಳೆನೇ ಖಾಲಿ ಆಗಲು ಪುಸ್ತಕ ನಾಳಿನೇ ಖಾಲಿ ಆಗಿದ್ದು ಹಾಗೆಯೇ ಕಾಲದಲ್ಲಿ ಅವರು ಫೇಮಸ್ ನಾರದ ಇದರಿಂದ ನಾರದ ಪ್ರೋಕ್ಟಂ ಅಂತ ಹಾಕಿಬಿಟ್ರೆ ಎಲ್ಲರೂ ಇದನ್ನು ಓದ್ತಾರೆ ಕೇವಲ ಓದುವುದಲ್ಲ ನಾರದರು ಹೇಳಿದ್ದು ಅನ್ನುವಂಥ ಶ್ರದ್ಧೆ ಇದೆ ಯಾಕಂದ್ರೆ ನಾರದರ ಬಗ್ಗೆ ಅವರು ಕೇಳಿದ್ದಾರೆ ಅವರು ನಿಜವಾಗಿಯೂ ಆಚರಿಸಿದ್ದಾರೆ ಏನೇನು ಹೇಳಿದ್ದಾರೋ ಕೇವಲ ಹೇಳಿದ್ದಲ್ಲ ಆಚರಿಸಿದ್ದಾರೆ ಹೀಗಾಗಿ ನಾವು ಕೂಡ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅನ್ನುವಂತಹ ಒಂದು ಇದು ಬರುತ್ತೆ ಆದ್ರಿಂದ ನಾರದ ಪ್ರೋಕ್ಟಂ ನಾರದರಿಂದ ಹೇಳಲ್ಪಟ್ಟದ್ದು ಶಿವಾವು ಶಾಸನ ಇದಕ್ಕೆ ಎರಡು ಅರ್ಥ ಹೇಳ್ಬೋದು ಶಿವ ಅಂದ್ರೆ ಮಂಗಳ ಅಂತ ಶೋ ತನೂಕರಣೆ ಶೋ ತನೂಕರಣೆ ಅಂದ್ರೆ ಸವೆಸುವಂಥದ್ದು ಯಾವುದು ನಮ್ಮಲ್ಲಿರುವಂತಹ ಅವಿದ್ಯೆಯನ್ನ ಸವೆಸಿ ನಮ್ಮನ್ನ ಅದಕ್ಕೆ ಒಯ್ಯುತ್ತದೋ ಆ ಭಗವಂತನ ಮಂಗಳಕರವಾದಂತಹ ಮೂರ್ತಿ ಮಂಗಳಕರವಾದಂತಹ ನಾಮ ಮಂಗಳಕರವಾದಂತಹ ಗುಣಮಹಾತ್ಮೆಗಳು ಎಲ್ಲವೂ ಶಿವ ಶಿವ ಅಂದ್ರೆ ಕೇವಲ ಈಶ್ವರ ಆಗ್ಬೇಕಂತ ಇಲ್ಲ ಶಾಂತಂ ಶಿವಮದ್ವೈತಂ ಅಂತಲೇ ಹೇಳ್ತಾರೆ ಪಾಂಡುಕ್ಯ ಉಪನಿಷತ್ತು ಶಿವ ಅನ್ನುವ ಒಂದು ಪದ ಅಲ್ಲಿ ಪರಮಾತ್ಮನ ವಾಚ ಹೀಗಾಗಿ ಯಾವುದೇ ಒಂದು ಇದಕ್ಕೆ ಸೀಮಿತವಾದದ್ದಲ್ಲ ಮಂಗಳಕರವಾದಂತಹ ಅಂತ ಒಂದು ಎರಡನೇ ಅರ್ಥ ಹೀಗೂ ಇಟ್ಕೋಬಹುದು ಶಿವನೇ ನಾರದರಿಗೆ ಉಪದೇಶ ಮಾಡಿತ್ತು ಯಾಕೆಂದ್ರೆ ಶಿವನೇ ಭಕ್ತಾಚಾರ್ಯ ಅವನು ರಾಮನ ಕುರಿತಾಗಿ ಸದಾ ಜಪ ಮಾಡ್ತಿದ್ದು ನಮಗೆ ಗೊತ್ತಾಗುತ್ತೆ ರಾಮ ರಾಮ ರಾಮ ರಾಮ ಅಂತ ಯಾವಾಗಲೂ ಕೂಡ ರಾಮಕೃಷ್ಣರು ಕೂಡ ವಚನವೇತ ಹೇಳ್ತಾರೆ ಶಿವ ಆನಂದದಿಂದ ನೃತನ ಮಾಡ್ತಂತೆ ಅವಾಗವರು ಕೈಲಾಸವರು ಹಾ ರಾಮ ಹಾ ರಾಮ ಅಂತ ರಾಮನ ಮೇಲೆ ಅಷ್ಟು ಭಕ್ತಿಯು ಹೀಗಾಗಿ ಅವನೂ ಭಕ್ತಿಯಾಚಾರ್ಯ ಅವನು ಹೇಳಿದ ಮತ್ತೆ ಅನುಶಾಸನ ಅಂತ ಹೇಳಿದ್ರೆ ಕೇವಲ ಸ್ವಾಮಿ ನಾನು ಮಾತ್ರ ಹೇಳ್ತಾ ಇಲ್ಲ ಇದು ಪರಂಪರೆಯಿಂದ ಬರ್ತಾ ಇದೆ ಶಿವನು ಇನ್ನೊಬ್ರಿಗೆ ಹೇಳಿ ಅವ್ರು ಇನ್ನೊಬ್ಬರಿಗೆ ಹೇಳಿ ಅವ್ರ ಇನ್ನೊಬ್ಬರಿಗೆ ಹೇಳಿ ಗುರು ಶಿಷ್ಯ ಪರಂಪರೆ ಇದರಲ್ಲಿ ಸಂತತವಾಗಿ ಇದೆ ಇದು ಯಾವುದಕ್ಕೂ ಕೂಡ ಆ ಗುರು ಶಿಷ್ಯ ಪರಂಪರೆಯನ್ನು ಮುರಿದು ಬಂದಿಲ್ಲ ಆದ್ರೆ ಅಂತ ಅಥಾರಿಟಿಯನ್ನು ಹಾಕಲಿಕ್ಕೆ ಅನುಶಾಸನ ಅಂತ ಬಂದಿದೆ ಅಥ ಯೋಗನುಶಾಸಂ ಅಂತ ಮೊಟ್ಟ ಮೊದಲನೆಯ ಸೂತ್ರ ಯಾವ್ದ್ರಲ್ಲಿ ಪತಂಜಲಿ ಯೋಗ ಸೂತ್ರ ಅದರಲ್ಲೂ ಕೂಡ ಪತಂಜಲಿಗಳು ಅನುಶಾಸನ ಅಂತ ಹೇಳ್ತಾರೆ ಅಂದ್ರೆ ನಾನೇ ಮೊಟ್ಟ ಮೊದಲಿನಾಗ ಹೇಳ್ತಾ ಇಲ್ಲ ಮಗು ನನ್ನ ಹಿಂದೆಯೂ ಕೂಡ ಈಶ್ವರ ಒಬ್ಬ ಅವನು ಪರಮ ಅವನು ಯಾವ ಹೇಳ್ದ ಚತುರ್ಮುಖ ಬ್ರಹ್ಮನಿಗೆ ಆ ಚತುರ್ಮುಖ ಬ್ರಹ್ಮ ಇನ್ನೊಬ್ನಿಗೆ ಹೇಳ್ದೆ ಅವನ್ ಇನ್ನೊಬ್ಬನಿಗೆ ಹೇಳ್ದ ಹಾಗೆ ನಾನು ಕಲ್ತ್ಕೊಂಡೆ ನನ್ನ ಗುರುವಿನಿಂದ ಇದ್ರಿಂದ ಇದು ಪರಂಪರೆಯಿಂದ ಬಂದಂತಹ ಶಾಸ್ತ್ರ ಇದು ಅಂತಹ ಶ್ರದ್ಧೆ ಇರಲಿ ಆದ್ದರಿಂದ ವಿಶ್ವಸಿತಿ ಯಾರೇ ಆದರೂ ಇದನ್ನು ವಿಶ್ವಸಿತಿ ವಿಶ್ವಾಸವಿಡುತ್ತಾರೆಯೋ ಈ ವಿಶ್ವಸಿತಿ ಅನ್ನುವಂತಹ ಪದದಲ್ಲಿ ನಮ್ಗೇನು ಸಿಗುತ್ತೆ ಅಂತ ಹೇಳಿದ್ರೆ ಎರಡು ಪದ ಇದೆ ವಿಶ್ವಸಿತಿ ಮತ್ತು ಶ್ರದ್ಧತೆ ಅಂತ ವಿಶ್ವಾಸ ಬಿಡುತ್ತಾರೆಯೋ ಶ್ರದ್ಧೆ ಇಡುತ್ತಾರೆಯೋ ಏನು ವ್ಯತ್ಯಾಸ ಮೊದಲನೆಯದಾಗಿ ಏನು ಅಂತ ಹೇಳಿದ್ರೆ ನಾನು ಇಲ್ಲಿ ಚಾಲೆಂಜ್ ಹೇಳ್ತಾ ಇದ್ದೇನೆ ಚಾಲೆಂಜ್ ಏನೋದು ಅಂದ್ರೆ ನನ್ನ ಗ್ರಂಥವನ್ನು ಕೂಡ ಬುದ್ಧಿಯ ಮೂಲಕ ಪರಾಮರ್ಶಿಸಿ ಸುಮ್ನೆ ಗುರುಮ್ ಗುರುಮ್ ಅಂತ ನುಂಗಬೇಡಿ ಅಂತ ರಾಷನಲಿಸ್ಟಿಕ್ ಅಪ್ರೋಚ್ ಇದರಲ್ಲಿ ಸರಿಯಾದ ಅಂಶವನ್ನು ಮಾತ್ರ ತೆಗೆದುಕೊಳ್ಳಿ ನೋಡಿ ಇದು ಆಚಾರ್ಯರು ಹೇಳುವಂತ ಮಾತು ಶ್ರೀರಾಮಕೃಷ್ಣ ಹೇಳ್ತಿದ ಮಾತು ಅದು ಅವರು ದಕ್ಷಿಣೇಶ್ವರಲ್ಲಿ ಕೂತ್ಕೊಂಡಿದ್ದಾಗ ಯಾವ ವ್ಯಕ್ತಿ ಹೀಗೆ ಕೇಳ್ತಾ ಇದ್ದಂತೆ ನೋಡೋ ಹೇಗೆ ಕೇಳ್ತಾ ಇದ್ದಾನೆ ಎಲ್ಲ ಗುಡುಮ್ ಗುಡುಮ್ ಅಂತ ನುಗ್ತಾ ಇದ್ದಾರೆ ಏನು ಅರ್ಥವಾಯ್ತೋ ಏನೋ ಬೈತಾರೋ ಅವ್ರು ಹೇಳ್ತಾರೆ ಇಲ್ಲಿನ ಮಾತುಗಳನ್ನ ಅಕ್ಕಸಾನಿಗರು ಯಾವ ರೀತಿ ಚಿನ್ನವನ್ನ ಹೀಗೆ ಪರೀಕ್ಷೆ ಮಾಡ್ತವ್ರೋ ಆ ರೀತಿಯಲ್ಲಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಬೇಕು ಹಾಗಾಗಿ ನುಂಗುವುದಲ್ಲ ಅನ್ನುವಂಥ ಮಾತು ಇದೆಲ್ಲ ಆಚಾರ್ಯರ ಮಾತುಗಳಿದೆ ಹಾಗೆ ನೀವು ಪರೀಕ್ಷೆ ಮಾಡಿದ್ರೆ ಗುಡುಮ್ ಅಂತ ನುಂಗಬೇಡಿ ಎಂದು ಹೇಳಿ ಅಂತಹ ಮಾತುಗಳಲ್ಲಿ ಹೇಳ್ತಾ ಇದ್ದಾನೆ ವಿಶ್ವ ಸಿತಿ ನಿಮ್ಮ ಬುದ್ಧಿಯ ಹೊರೆಗೆ ಹಚ್ಚಿ ಯಾವತ್ತು ಭಗವಂತ ಕೊಟ್ಟಿರುವಂತಹ ಇದೊಂದು ಉಪಕರಣ ಬುದ್ಧಿ ಅದನ್ನು ಉಪಯೋಗಿಸ್ಬೇಕು ಆದ್ರೆ ಎಲ್ಲಿ ತನಕ ಉಪಯೋಗಿಸ್ಬೇಕು ಅಲ್ಲಿ ತನಕ ಮಾತ್ರ ಅದಕ್ಕೊಂದು ಮಿತಿ ಇದೆ ಮಿತಿ ಕತ್ತೆ ನಿಮ್ಮನ್ನ ಮಾರುಕಟ್ಟೆಯಿಂದ ಮನೆಯ ಹೊಸಲು ವರ್ಗ ಮಾತ್ರ ಕರ್ಕೊಂಡು ಬರುತ್ತೆ ಮನೆಯ ಹೊಸಲಿಂದ ಕತ್ತೆ ಬರಕಲ್ಲ ಅಲ್ಲಿ ನೀವೇ ಹೋಗ್ಬೇಕು ಕತ್ತೆನು ಮನೆಯೊಳಗೆ ಹೇಳ್ಕೊಂಡ್ ಬರ್ತೀನಿ ಅಂದ್ರೆ ಅದಕ್ಕೆ ಪ್ರವೇಶವಿಲ್ಲ ಹಾಗೆ ಈ ಜ್ಞಾನ ಅಥವಾ ಈ ರಾಷ್ನಲಿಸ್ಟಿಕ್ ಏನಂತ ಹೇಳ್ತೀವೋ ಅದಕ್ಕೊಂದು ಮಿತಿ ಇದೆ ಎಲ್ಲಿಯ ತನಕ ಇಂದ್ರಿಯಗಳ ದರ್ಶನವಾಗುತ್ತೋ ಇಂದ್ರಿಯಗಳಿಂದ ನಾವು ಕೇಳ್ತಾ ಇರ್ತೇವೋ ಜ್ಞಾನವನ್ನು ಸಂಪಾದನೆ ಮಾಡ್ತೇವೋ ಅಲ್ಲಿ ತನಕ ನಮ್ಮ ಬುದ್ಧಿ ಚೆನ್ನಾಗಿ ಉಪಯೋಗಿಸ್ಬೇಕು ಪರಾಮರ್ಶಿಸ್ಬೇಕು ಯಾವುದು ಸರಿ ಯಾವುದು ತಪ್ಪು ಯಾವುದು ಹಿತ ಯಾವುದು ಅಹಿತ ಒಂದು ಅದನ್ನು ನಿಷ್ಕರ್ಷ ಮಾಡಿ ಹಿಡ್ಕೊಂಡ್ಮೇಲೆ ಶ್ರದ್ಧತ್ತೇ ಅದರ ಬಂದು ಶ್ರದ್ಧೆ ಇಡಬೇಕು ಈ ಶ್ರದ್ಧೆ ಅಂದ್ರೆ ಏನು ಅಂದರೆ ಯಾವುದನ್ನ ನೀವು ಸರಿಯಾಗಿ ನಿಮ್ಮ ಬುದ್ಧಿಪೂರ್ವಕವಾಗಿ ಅದನ್ನ ಮಧಿಸಿ ತೆಗೆದುಕೊಂಡಿರ್ತಿರೋ ಅದನ್ನ ಅನುಷ್ಠಾನ ಮಾಡಿ ಅಂತ ಕೇವಲ ಹಾಗೆ ಬಿಟ್ಬಿಡ್ಬೇಡಿ ಅನುಷ್ಠಾನ ಮಾಡಿದಾಗ ಸತ್ಯ ಏನು ಅಂತ ಗೊತ್ತಾಗತ್ತೆ ಸತ್ಯ ಅನ್ನುವುದೇ ಶ್ರದ್ಧೆ ನಾನು ಆಗ್ಲೇ ಹೇಳಿದಂತೆ ಶ್ರದ್ಧೆಯ ವ್ಯಾಖ್ಯಾನವನ್ನು ಹೇಳ್ತಾ ಶತ್ ಅಂದ್ರೆ ಸತ್ಯ ಅಂತ ನಿರುಕ್ತದ ಪ್ರಕಾರ ನಿರುಕ್ತ ಅಂದ್ರೆ ವೇದದ ಡಿಕ್ಷನರಿ ವೇದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ನಿರುಕ್ತವನ್ನೇ ಇಟ್ಕೊಂಡು ಹೇಳ್ಬೇಕು ನೀವು ಈ ಆಡಿದ್ರೆ ಇದಿಷ್ಟು ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಶತಾಯಗತಾಯ ಮಟ್ಟು ವೇದದ ಅರ್ಥವು ಸಿಗುವುದಿಲ್ಲ ವೇದಕ್ಕೆ ಅರ್ಥ ಹೇಳಲಿಕ್ಕೆಸ್ಕರ ಅಂತ ಹೇಳಿಬಿಟ್ಟು ಅಂಗರೂಪವಾಗಿ ಬಂದಂಥದ್ದು ನಿರುಕ್ತ ಅದರಲ್ಲಿ ಶ್ರದ್ಧೆ ಅನ್ನುವಂತಹ ಶಬ್ದಕ್ಕೆ ಶತ್ ಅನ್ನುವಂತಹ ಪದವನ್ನು ಸತ್ಯ ಅದಕ್ಕೆ ಸಮಾನವಾದಿಯಾಗಿ ಬರೆಸಿದ್ದಾರೆ ಯಾವುದು ಸತ್ಯವನ್ನು ತನ್ನಲ್ಲಿ ಧರಿಸಿರುತ್ತದೆಯೋ ಅದೇ ಶ್ರದ್ಧೆ ಒಮ್ಮೆ ವಿಶ್ವಾಸ ಬಿಟ್ಟಂತಹ ಮನನ ಮಾಡಿ ಇದಂತೂ इंत अंत निष्कर्ष मादले पालस विज्ञानी रीति है एक्सपेरीमेंटे ऐटरी होंगे एक्सपेरीमेंट इ विज्ञानी ऐसा सत्य अंत हैीत कयोगे इन कूड़ा श्रद्धत् ಇಲ್ಲಿ ಹೇಳಲಾಗಿರುವಂತಹ ಎಲ್ಲ ಸಾಧನ ಮಾರ್ಗಗಳನ್ನು ತನ್ನ ಜೀವನದಲ್ಲಿ ಯಾರು ಪ್ರಾಮಾಣಿಕವಾಗಿ ಅದು ವೆರಿ ಇಂಪಾರ್ಟೆಂಟ್ ಪ್ರಾಮಾಣಿಕವಾಗಿ ಆಚರಿಸುತ್ತಾನೋ ಆಚರಿಸಿ ಸತ್ಯವನ್ನು ಕಂಡುಕೊಂಡಿರುತ್ತಾನೆಯೋ ಸಹ ಅವನು ಭಕ್ತಿಮಾನ್ ಭವತಿ ಭಕ್ತಿವಂತನಾಗುತ್ತಾನೆ ಈ ಮತ ಅನ್ನುವಂಥ ಒಂದು ಪ್ರ ಇದೆ ಸಂಸ್ಕೃತದಲ್ಲಿ ಆ ಮತಪ್ ಅನ್ನುವಂತಹ ಮುಂದೆ ಹಾಕ್ತೀರೆಯೋ ಮಾನ್ ಅಥವಾ ವತ್ ಅಥವಾ ವಾನ್ ಅನ್ನುವಂತಹ ಶಬ್ದನನ್ನು ಕೇಳಿಸ್ತದೆ ಭಕ್ತಿ ಉಳ್ಳವನ ಆರು ಪ್ರಾಂತ್ಯ ಅವನಿಗೆ ಭಕ್ತಿಯು ಸಿಗುತ್ತದೆ ಸಪ್ರೇಷ್ಠಲ್ಲಭತೆ ಸಪ್ರೇಷ್ಠ ಇತಿ ಪ್ರೇಷ್ಠ ಅಂದ್ರೆ ಏನು ಈ ಪ್ರೇಷ್ಠ ಅನ್ನುವಂತಹ ಒಂದು ಪದ ಹೇಗೆ ಬಂತು ಪ್ರಿಯ ಶಬ್ದಿಂದ ಬಂತು ಪ್ರಿಯ ಶಬ್ದಕ್ಕೆ ನಾವು ಯಾವಾಗ ಇಷ್ಟನ್ ಅನ್ನುವಂಥ ಒಂದು ಪ್ರತ್ಯಯವನ್ನು ಹಾಕ್ತೇವಿಯೋ ಆವಾಗ ಪ್ರಿಯದ ರೂಪ ಹೊರಟೋಗಿ ಪ್ರಿಯದ ಜಾಗದಲ್ಲಿ ಪ್ರ ಅಂತ ಬರ್ತದೆ ಪ್ರ ಇಷ್ಟನ್ ಪ್ರೇಷ್ಠನ್ ಪ್ರೇಷ್ಠ ಅಂದರೆ ಅತ್ಯಂತ ಪ್ರಿಯತಮವಾದದ್ದು ಅಂದರೆ ಅತ್ಯಂತ ಪ್ರಿಯತಮವಾದದ್ದು ಯಾವುದದು ಅತ್ಯಂತ ಪ್ರಿಯತಮವಾದದ್ದು ನಮಗೆ ಯಾವುದು ಅಂದರೆ ಉಪನಿಷತ್ತು ಹೇಳ್ತದೆ ಬೃಹಧಾರ್ಣಿಕ ಉಪನಿಷತ್ತು ತದೇಕ ಪ್ರೇಯ ಪುತ್ರಾತ್ ಪ್ರೇಯ ಬಿತ್ತಾತ್ ಪ್ರೇಯ ಅನ್ಯಸ್ಮಾತ್ ಅಂತರತರಂ ಯದಯಂ ಆತ್ಮ ಆತ್ಮ ಒಂದೇ ಅತ್ಯಂತ ಪ್ರಿಯತರ ಅಂತೆ ಪುತ್ರನಿಗಿಂತಲೂ ಪ್ರಿಯತರ ಯಾಕೆ ಪುತ್ರ ಕೈ ಕೊಟ್ಟರು ಹೋಗ್ಲಿ ನಾವು ಯಾವಾಗ ಕೈ ಕೊಡೋನೆ ಪುತ್ರ ಪಾರ್ಯ ಹೋಗಿ ಕೊಟ್ಬಿಡ್ತಾನೆ ಕೊಡೋದಿಲ್ಲ ನೀವು ಇದ್ ಮಾಡ್ತಾಕ್ ಕೊಡ್ತಾನೆ ನೋಡ್ಕೊಳ್ತಾನೆ ಯಾವಾಗ್ಲೂ ಅಂತ ಅವ್ನು ನೋಡ್ತಾ ಇರ್ತಾನೆ ದೂರದಿಂದ ಈಗೆಲ್ಲ ಸಿ ಸಿ ಟಿವಿ ಇದೆಲ್ಲ ಬದಿರೋದು ನೋಡ್ತಾ ದೂರದಿಂದ ನೋಡ್ತಾ ತದೇದ ಪ್ರೇಯ ಪುತ್ರ ಪ್ರೇಯ ವಿತ್ತ ಹಣಕ್ಕಿಂತಲೂ ಯಾಕೆ ಅಂದ್ರೆ ಹಣ ಯಾಕೆ ಬೇಕು ಸ್ವಾಮಿ ನನಗೆ ಹಣ ಹಣಕ್ಕಾಗಿ ಬೇಕಾಗಿದ್ರೆ ನಾನು ಹಣವನ್ನು ಹೀಗೆ ಅಗದ್ರೆ ಸಾಕು ನನಗೆ ಪ್ರೀತಿ ಹಾಕಿದೆ ಅಗದ್ರೆ ಏನ್ ಸಿಗುತ್ತೆ ರಘು ಸಿಗಲ್ಲ ಆದ್ರೆ ಎಲ್ಲರ ಬೆವರಿಂದ ದೂರ್ ಸಿಗುತ್ತೆ ಅಷ್ಟೇ ಅಲ್ಲ ಅಷ್ಟೇ ಗಲೀಜ ಇತ್ತು ಆ ಹಣವನ್ನ ಶ್ರೀರಾಮಕೃಷ್ಣ ಬಹುಶಃ ಅದಕ್ಕೆ ಹೇಳ್ತಾ ಇದ್ದರು ಅಂತ ಅವ್ರ ಹಣವನ್ನು ಯಾರಾದರೂ ಮುಟ್ಟಿದ್ರೆ ಏ ಕೈ ತೊಳ್ಕೊಡೋ ಅಂತ ಹೇಳ್ತಾ ಇದ್ರು ಬಹುಶಃ ಯಾಕೆ ಅಂದ್ರೆ ಇದಕ್ಕೆ ಅಂತ ಅವರಿಗೆ ಹಣ ಇಷ್ಟ ಅಂತಲ್ಲ ಅಲ್ಲಿ ಕೊಳೆ ಇರುತ್ತೆ ಅಂತ ಬಹುಶಃ ಪ್ರೇಯ ವಿತ್ತ ವಿತ್ತಕ್ಕಿಂತಲೂ ಸಂಪತ್ತಿಗಿಂತಲೂ ಅತ್ಯಂತ ಪ್ರಿಯತಮ ಅಂತ ಪ್ರೇಯ ಅನ್ಯಸ್ಮಾಸ್ತರು ಆದರು ಎಲ್ಲಕ್ಕಿಂತಲೂ ಕೂಡ ಅತ್ಯಂತ ಪ್ರಿಯತಮವಾದದ್ದು ಆತ್ಮ ಶರೀರಕ್ಕಿಂತಲೂ ಪ್ರಿಯತಮವಾದದ್ದು ಆತ್ಮ ಅಂತರತರಂ ಯಾಕೆ ಅಂದರೆ ಎಲ್ಲಕ್ಕಿಂತಲೂ ಒಳಗಡೆ ಎಲ್ಲಕ್ಕಿಂತ ಹತ್ತಿರವಾಗಿರ್ತಕ್ಕಂಥದ್ದೇ ನಮ್ಗೆ ಯಾವಾಗಲೂ ಪ್ರಿಯತಮ ಎಲ್ಲಕ್ಕಿಂತ ಕ್ಲೋಸ್ ಆಗಿರ್ತಕ್ಕಂಥದ್ದು ಆತ್ಮ ಒಂದೇ ಎಲ್ಲಕ್ಕಿಂತ ಕ್ಲೋಸ್ ಆಗಿದೆ ಎಲ್ಲಕ್ಕಿಂತ ಹತ್ತಿರವಾಗಿದೆ ಎಷ್ಟು ಹತ್ತಿರವಾಗಿದೆ ಎಷ್ಟು ಹತ್ತಿರವಾಗಿದೆ ಅಂದರೆ ಅನುಭವಿಸಿ ತೀರಬೇಕು ಎಷ್ಟು ಹತ್ತಿರವಾಗಿದೆ ಅಂತ ಅಂತಹ ಅಂತರತರಂ ಎದ್ ಐ ಆತ್ಮ ಈ ಆತ್ಮವೇ ಅತ್ಯಂತ ಪ್ರಿಯತಮವಾದದ್ದು ಹಾಗೆ ಭಗವಂತನಿಗೆ ಪ್ರಿಯಾರ್ಹ ಅನ್ನುವಂತಹ ಮಾತು ವಿಷ್ಣು ಸಾಧನದಲ್ಲಿ ಬರುತ್ತೆ ಅಭಿಪ್ರಾಯ ಪ್ರಿಯಾರ್ೋರ್ಹ ಪ್ರಿಯಕೃತ್ ಪ್ರಿಯಕೃತ್ ಪ್ರಿಯಾರ್ಹ ಪ್ರಿಯಾರ್ಹ ಅಂದ್ರೆ ಏನು ಅರ್ಹ ಅಂದ್ರೆ ಏನು ಯೋಗ್ಯ ಅಂತ ಪ್ರೀತಿ ಮಾಡಲು ಯೋಗ್ಯವಾದಂತಹ ವಸ್ತು ಭಗವಂತ ಒಗ್ನೇ ಅಂತ ಅಂತ ಇನ್ಯಾವುದು ಪ್ರಿಯಾರ್ಹ ಅಂದ್ರೆ ಪ್ರಿಯಕ್ಕೆ ಅರ್ಹನಾದವನು ಭಗವಂತ ಒಬ್ಬನೇ ಆ ಭಗವಂತನಿಗೆ ಬೇಕಾದ ಯಾವುದು ಯಾವ ರೀತಿ ಹಸುವನ್ನು ಹೊಲಿಸ್ಕೊಡ್ಬೇಕಾದ್ರೆ ಹಿಂಡಿ ಅನ್ನ ತಗಿದ ಜೊತೆಗೆ ಮಿಕ್ಸ್ ಮಾಡ್ತೇವೆಯೋ ಹಾಗೆಯೇ ಭಗವಂತನನ್ನು ಹೊಲ್ಸ್ಕೊಡ್ಬೇಕಾದ್ರೆ ಪ್ರೀತಿ ಅಥವಾ ಭಕ್ತಿಯನ್ನು ಮಿಕ್ಸ್ ಮಾಡ್ಬೇಕಂತ ಆಗ ಭಗವಂತ ಓಡೋಡ್ ಬರ್ತಾನೆ ಹಸುವಿನ ರೀತಿಯಲ್ಲಿ ನೀವು ಬೇಕಾದಂತಹ ಹಾಲನ್ನು ಅವನೇ ಕೊಡ್ತಾನೆ ಹಸುವೆ ಬಂದ ಮೇಲೆ ಹಾಲು ಸಿಗದೆ ಹೋಗಕ್ಕೆ ಹಾಗೆ ಭಗವಂತ ಬಂದ ಮೇಲೆ ನಿಮಗೆ ಲೌಕಿಕವೂ ಪ್ರಾಪ್ತಿಯಾಗುತ್ತೆ ಭಕ್ತಿ ಪ್ರಾಪ್ತಿಯಾದ ಹಾಗೆ ಲೆಕ್ಕ ಹೀಗಾಗಿ ಸ ಪ್ರೇಷ್ಠ ಲಭತೆ ಅವನು ಅತ್ಯಂತ ಪ್ರಿಯತಮವಾದಂತಹ ತನ್ನ ಆತ್ಮವನ್ನೇ ಭಗವಂತನನ್ನೇ ಪಡೆಯುತ್ತಾನೆ ಸಪ್ರೇಷ್ಠಲ್ಲಭತ ಇದೆ ಇಲ್ಲಿ ಎರಡು ಬಾರಿ ಯಾಕೆ ಹೇಳಿದ್ದಾರೆ ಅಂತ ಗ್ರಂಥದ ಸಮಾಪ್ತಿಯಾಯಿತು ಅಂತ ಹೇಳಿ ಒನ್ಯದ ಲಭತೆ ಅಂತ ಯಾಕೆ ಹೇಳಿದ್ದಾನೆ ಪಡೆಯುತ್ತಾರೆ ಅಂದರೆ ಭಕ್ತಿ ಸ್ವಾಮಿ ನಿಮ್ಮ ಪ್ರಯತ್ನದಿಂದ ಬರೋದಿಲ್ಲ ಅಂತ ತಿಳ್ಕೊಡಿ ಭಗವಂತನ ಕೃಪೆ ಉಂಟೋ ಆವಾಗ ನೀವು ಪಡೆಯುತ್ತೀರಿ ಆ ಕೃಪೆಯ ಸೂಚಕವಾಗಿ ಇಲ್ಲಿ ಪಡೆಯುತ್ತಾನೆ ಅನ್ನುವಂತಹ ಇಲ್ಲಿ ವಾಕ್ಯವನ್ನು ಹೇಳಿದ್ದಾರೆ ಇಲ್ಲಿಗೆ ನಮ್ಮ ನಾರದ ಭಕ್ತಿ ಸೂತ್ರ ಈ ಒಂದು ಗ್ರಂಥ ಮುಕ್ತಾಯವಾಗುತ್ತೆ